ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಪಸ ಪೊಸಬೊಂಬಕ್ಕಿತೇರನು ಪಡೆದ ಅವಯವಗಳಿಂದ ದಿವಿಜರನು ಮಕ್ಕಳಂದರಿ ಪೊರೆ ಸರ್ವದ ರಕ್ಕಸಂತಕ ರಣದೊಳಗೆ ನಿರ್ದುಃಖ ಸುಖಮಯ ಕಾಯಿದ ಪಾರ್ಥನ ಸೂತನೆಂದೆನಿಸಿ ನೈವೇದ್ಯ ಪ್ರಕರಣದಲ್ಲಿ ಇದು ಪ್ರಧಾನವಾದ ಅಂಗ ಪೂಜೆಯಲ್ಲಿ ನೈವೇದ್ಯ ಇಲ್ಲದೆ ಏಕಾದಶಿಯಾಗಿ ಹೊಡುತ್ತೆ ಪ್ರಧಾನವಾದ ಅಂಗ ನೈವೇದ್ಯ ಜೀವನದಲ್ಲಿ ದೊಡ್ಡ ಸಂಧಿ ಇದು ಸುಸಂಧಿ ಇದು ನೈವೇದ್ಯದ ಸುಸಂಧಿ ನೈವೇದ್ಯ ಅಂತ ನಮಗೆ ಹೇಳಿದ ತಕ್ಷಣ ನೆನಪಾಗುವುದು ಹೊಟ್ಟೆ ಮಾತ್ರ ನಮಗೆ ಮತ್ತೇನು ನೆನಪಾಗುವುದಿಲ್ಲ ಏನು ನೈವೇದ್ಯ ಬೇರೆ ಬೇರೆ ಪದಾರ್ಥಗಳಲ್ಲಿ ಭಗವಂತ ಬೇರೆ ಬೇರೆ ರೂಪದಿಂದ ತುಂಬಿದ್ದಾರೆ ಒಬ್ಬನೇ ಪರಮಾತ್ಮ ಎಲ್ಲ ಭಕ್ಷ್ಯಗಳು ಹೋಗಿ ಹೊಟ್ಟೆಯೊಳಗೆ ಸೇರುವುದು ಅಷ್ಟು ರೂಪಗಳು ಒಳಗಿರ್ತದೆ ಎಲ್ಲ ಪದಾರ್ಥಗಳ ಒಳಗೂ ತುಂಬಿದ ರೂಪ ಒಂದು ನಾವು ಅನುಸಂಧಾನ ಮಾಡಬೇಕಾದ ಇದು ನಿವೇದನೀಯ ನೈವೇದ್ಯ ಮತ್ತೇನು ಹಾಗಾದ್ರೆ ದೇವರಿಗೆ ಇದರಿಂದ ಏನು ಲಾಭ ದೇವರಿಗೆ ಲಾಭನಾ ದೇವರಿಗೆ ಲಾಭ ಇಲ್ಲ ನಿಜ ಲಾಭ ತುಷ್ಟ ಭಾಗವತಗಾರರು ಹೇಳಿದರು ಪ್ರಹ್ಲಾದರಾದರು ಹೇಳಿದರು ನಿಜ ಲಾಭ ತುಷ್ಟ ಅವನಿಗೇನು ನೈವಾತ್ಮನ ಪ್ರಭು ನಿಜ ಲಾಭ ತುಷ್ಟ ದೇವರಿಗಿದ್ರಿಂದ ಏನು ಲಾಭ ಇಲ್ಲ ಮತ್ತೇನು ಲಾಭ ದೇವರಿಗೆ ಸಮರ್ಪಣೆ ಮಾಡುವವನಿಗೆ ಲಾಭ ಯಾರು ನೈವೇದ್ಯ ಮಾಡುತ್ತಾನೆ ದೇವರಿಗೆ ಅಲ್ಲ ಅದು ಆತ್ಮನೆ ನಮಗೆ ಹೊಡೆದು ದೇವರಿಗೆ ಇದರಿಂದ ಏನೂ ಇಲ್ಲ ಮತ್ತೆ ದೇವರಿಗೆ ಏನು ಅಂತಂದ್ರೆ ಭಗವಂತ ಇಷ್ಟೇ ನೈವೇದ್ಯ ಅಂದ್ರೆ ಅಷ್ಟೇ ಅಷ್ಟು ಪದಾರ್ಥಗಳಲ್ಲಿದ್ದ ಭಗವಂತ ಈ ಪೂಜೆ ಮಾಡುವನ ಕೂತ ಭಗವಂತ ಪ್ರತೀಕದಲ್ಲಿ ಕೂತ ಭಗವಂತ ಎಲ್ಲ ಒಂದು ಅಂತ ಚಿಂತನೆ ಮಾಡಿದರೆ ಭಗವಂತನಿಗೆ ತುಂಬಾ ಖುಷಿಯಾಗುತ್ತೆ ಇಷ್ಟೇ ಅಂದ್ರೆ ಭಗವಂತ ಏನು ಗ್ರಹಿಸ್ತಾನೆ ತನ್ನನ್ನೇ ಭಗವಂತ ಗ್ರಹಿಸ್ತಾನೆ ತಾನೇ ರಸಮಯನಾಗಿ ಇರತಕ್ಕವ ಭಗವಂತ ಅವನಿಗೆ ಇನ್ನೊಂದು ರಸ ಬೇಡ ನಾವು ನೀರಸರಾದ್ದರಿಂದ ನಮಗೊಂದು ರಸ ಬೇಕು ಬೇರೆ ಭಗವಂತ ಯಾವತ್ತೂ ಸುರಸ ಸರಸನಾದ್ದರಿಂದ ಅವನಿಗೆ ಮತ್ತೊಂದು ರಸ ಬೇಡ ತಾನೇ ಒಂದು ರಸ ಆ ಭಕ್ಷ್ಯಭೋಜ್ಯಗಳಲ್ಲಿ ಇರತಕ್ಕಂತಹ ತನ್ನದೇ ಆದ ತಾನೇ ಆದ ಆನಂದಮಯವಾದ ತನ್ನದೇ ರೂಪ ಅದು ಸ್ವಾ ಅದೇ ರಸ ಅದನ್ನೇ ಭಗವಂತ ತಾನು ಅಷ್ಟೇ ಅನುಸಂಧಾನ ಇದೇ ಭಗವಂತನ ಅನುಗ್ರಹಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ನೈವೇದ್ಯ ಸಮರ್ಪಣೆ ಮಾಡುವಾಗ ನಾವು ಚಿಂತನೆ ಮಾಡಬೇಕಾದ್ರೂ ಇಷ್ಟ ಇದರಲ್ಲಿರತಕ್ಕಂತಹ ರಸಭಾಕ ಅದು ಭಗವಂತ ಇಲ್ಲಿ ತುಂಬಿದ್ರಿಂದ ಅಂತ ಅಡಿಗೆ ರುಚಿಯಾಗುವುದು ಹೇಗೆ ಅಂತ ಕೇಳಿ ಅಡಿಗೆಯವರತ್ರ ನೀವು ಕೇಳಿ ರೀ ಅಡಿಗೆ ಚೆನ್ನಾಗಿ ಆಗಬೇಕು ರುಚಿಯಾಗಬೇಕು ಅಂತ ಹೇಳಿ ಅಡಿಗೆ ನಮ್ಮಲ್ಲಿ ಉಳಿತರೊಬ್ಬರು ಅಡಿಗೆಯವರಿದ್ದಾರೆ ಅವರು ಕೇಳಿ ಅವರು ಹೇಳುದು ಹಾಗೆ ರೀ ಅಡಿಗೆ ಚೆನ್ನಾಗಿ ಆಗಬೇಕು ದೇವರೇ ಗತಿ ಅಂತ ಹೇಳ್ತಾರೆ ಅದೇ ಎಲ್ಲರೂ ಅರ್ಥ ಅದಕ್ಕೆ ದೇವರೇ ಗತಿ ಅಂದ್ರೆ ಹೇ ಚೆನ್ನಾಗಿ ಆದ್ರೆ ದೇವರೇ ಗತಿ ದೇವರೇ ಮಾಡಿತ್ತು ಚೆನ್ನಾಗಿ ಆಗಿಲ್ಲ ದೇವರೇ ಗತಿ ಅಂತ ಯಾ ತಿನ್ಲಿಕ್ಕೆ ಆಗುವುದಿಲ್ಲ ಒಳ್ಳೆ ಶಬ್ದ ಪಪ್ಪ ಒಳ್ಳೆ ಅರ್ಥದಲ್ಲಿ ಹೇಳ್ತಾರೆ ಕೆಲವರಿಗೆ ಕೆಟ್ಟ ಅರ್ಥ ಬರುತ್ತೆ ಅಷ್ಟೇ ಇದು ಅಡಿಗೆವರಿಗೆ ಪ್ರಾಯಶಃ ಹಾಗೆ ನಿತ್ಯ ಅಡಿಗೆ ಮಾಡ್ತಾರೆ ಆದ್ರೆ ಅಡಿಗೆ ಮಾಡುವಾಗ ಒಂದ್ಸಲ ರುಚಿ ಆಗುತ್ತೆ ಒಂದ್ಸಲ ರುಚಿ ಆಗುವುದಿಲ್ಲ ಅದಕ್ಕೆ ಸಾಮಾನ್ಯ ಜನ ಹೇಳೋದು ಹೇಗೆ ಅಂದ್ರೆ ಬೋತ್ರು ಅದೃಷ್ಟ ಅಂತ ತಿನ್ನುವರ ಅದೃಷ್ಟ ಹೇಗೋ ಹಾಗೆ ತಿನ್ನುವರಿಗೆ ಒಳ್ಳೆಯ ಅದೃಷ್ಟ ಇದ್ರೆ ಅದಕ್ಕೆ ರುಚಿಯಾಗುತ್ತೆ ಅದೃಷ್ಟ ಸರಿ ಇಲ್ಲದಿದ್ರೆ ದುರದೃಷ್ಟ ನಿಮ್ದಾದ್ರೆ ರುಚಿಯಾಗುದಿಲ್ಲ ಅಡಿಕೆ ಅವರದು ನಮ್ದು ತಪ್ಪು ಇಲ್ಲ ಇನ್ನೂ ಸ್ವಲ್ಪ ಒಳ್ಳೆಯ ಅನುಸಂಧಾನಕಾರರು ಅಂತಾದ್ರೆ ನೈವೇದ್ಯ ಸಮರ್ಪಣೆ ಮಾಡಿದ್ದು ಯಾರು ಅವ್ರು ಹೇಗೆ ಸಮರ್ಪಣೆ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನೀರ್ತದೆ ಅವರು ಒಳ್ಳೆಯ ಅನುಸಂಧಾನ ಇಟ್ಟು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿದರೆ ಅದು ರುಚಿಯಾಗಿರ್ತದೆ ಇನ್ನೂ ಸ್ವಲ್ಪ ಎತ್ತರದಲ್ಲಿ ಚಿಂತನೆ ಮಾಡುವವರು ಹೇಳ್ತಾರೆ ಒಳಗಿದ್ದ ಭಗವಂತ ಅದನ್ನು ರುಚಿಯಾಗಲಿ ಅಂತ ಸಂಕಲ್ಪ ಮಾಡಿದರೆ ಅದು ರುಚಿಯಾಗುತ್ತೆ ಭಗವಂತ ಸಂಕಲ್ಪ ಮಾಡಲಿಲ್ಲ ಅಂದರೆ ಅದು ರುಚಿಯಾಗೋದಿಲ್ಲ ಅದರ ಅರ್ಥ ಸ್ವಾಕ್ಯ ರಸವನ್ನು ಭಗವಂತ ಇಲ್ಲಿ ಇರಲಿ ಅಂತ ಬಯಸಿದ್ರೆ ಅದು ರಸ ಇರ್ತದೆ ಅಲ್ಲಿ ಅದು ಎಲ್ಲವೂ ರಸ ಆಗಿರುತ್ತೆ ಸ್ವಾಕ್ಯರಸ ಭಗವಂತನೇ ಹೋದರೆ ಅದು ನೀರಸ ಎಲ್ಲಿಯಾದರೂ ಅಷ್ಟೇ ತಿನ್ನುವ ಭಕ್ಷ್ಯಭೊಜ್ಜಗಳಲ್ಲಿ ಅಲ್ಲ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಅದು ರುಚಿಯಾಗಬೇಕಾದ್ರೆ ಒಳಗಿರಬೇಕು ಭಗವಂತ ಯಸಂಪರ್ಕ ಪ್ರಿಯ ಆಸನ್ ತದಕ್ಕೊನ್ವರ ಪ್ರಿಯ ಪ್ರಾಣಾಪತ್ಯ ಧನಾದಯ ಯಾವುದೇ ಒಂದು ವಸ್ತು ಇರಲಿ ನಮಗೆ ಇಷ್ಟಾಂತಾಗಬೇಕೋ ಅಲ್ಲಿ ಇಷ್ಟನಾದ ಭಗವಂತ ಇರಬೇಕು ಇಷ್ಟನಾದ ಭಗವಂತ ಹೊರಟು ಹೋದ್ರೆ ಅದಕ್ಕಿಂತ ಅನಿಷ್ಟ ಮತ್ತೊಂದಿಲ್ಲ ಈ ಶರೀರನು ಅಷ್ಟಿದು ಇಷ್ಟ ಅಂತಾದ್ರು ಯಾಕೆ ಒಳಗೆ ದೇವರು ಕೂತದ್ರಿಂದ ಹಾಗೆ ಭಕ್ಷ ಭೊಜಗಳು ಅದು ರುಚಿಯಾಗುವುದು ಇಷ್ಟ ಆಗುವುದೋ ಅಲ್ಲಿ ಇಷ್ಟನಾದ ಭಗವಂತ ನೆಲೆಸಿದರೆ ಮಾತ್ರ ಈ ಅನುಸಂಧಾನವೇ ನೈವೇದ್ಯ ಇದನ್ನೇ ನಿವೇದನೀಯ ಅಂತ ಚಿಂತನೆ ಮಾಡ್ತಾರೆ ಆದ್ರಿಂದ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ಚಿಂತನೆ ಮಾಡಬೇಕಾದ್ದು ನಿವೇದನೀಯ ಅಂದ್ರೆ ವೇದನೀಯ ಜ್ಞಾತವ್ಯ ತಿಳಿಯಬೇಕಾದ ಅಂಶ ಆಚಾರ್ಯರು ಹೇಳ್ತಾರಲ್ಲ ದ್ವಾದಶ ಸ್ತೋತ್ರದಲ್ಲಿ ಜ್ಞಾಪಯ ಕರುಣಾಪೂರ್ಣ ತಮ್ಮ ಚರಿತೇ ನಿನ್ನ ಕರುಣೆಯನ್ನು ನನಗೆ ಜ್ಞಾಪನೆ ಮಾಡೋ ನನಗೆ ತಿಳಿಸು ತಿಳಿಸು ತಿಳಿಸು ಅಂತ ಆಚಾರ್ಯರೇ ಹೀಗೆ ನಮಗೆ ಹೇಳಿಕೊಟ್ಟಿರತಕ್ಕಂತಹ ಕ್ರಮ ನಮ್ಮಲ್ಲಿ ಸಂಪ್ರದಾಯ ಇದೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಾಗ ದ್ವಾದಶಸ್ತೋತ್ರವನ್ನು ಹೇಳಬೇಕು ಯಾಕೆಂದರೆ ಅಲ್ಲಿ ಅಮೃತ ಬೀಜವನ್ನು ಆಚಾರ್ಯರದರಲ್ಲಿ ಇಟ್ಟಿದ್ದಾರೆ ಒಂದೇ ಅಲ್ಲಿಂದ ಪ್ರಾರಂಭ ಕೊನೆಗೆ ದಕಾರದಲ್ಲಿ ನಿಲ್ಲುವಂತಹ ಅನಂದ ತೀರ್ಥ ವರದಾಂತ ಅದರಿಂದ ಒಮ್ದಾಂತ ಒಂ ಅಂದರೆ ಅಮೃತ ಬೀಜ ಅದನ್ನು ಕೊರತಕ್ಕಂತಹ ಶ್ರೇಷ್ಠವಾದಂತಹ ಸ್ತೋತ್ರ ಪ್ರಪಂಚ ಇದು ಅಂತ ಕೇಳ್ತಾರೆ ಅಮೃತಮಯವಾದ ಸ್ತೋತ್ರವನ್ನು ಹೇಳಿದ್ರೆ ನೈವೇದ್ಯ ಅದು ಅಮೃತಮಯವ ಆಗತ್ತೆ ಅಮೃತನ ಕಾರಣ ಆಗುತ್ತೆ ಅದರಿಂದ ದ್ವಾದಶ ಸ್ತೋತ್ರ ಹೇಳಿ ನೈವೇದ್ಯವನ್ನು ಮಾಡುವ ಸಂಪ್ರದಾಯ ನಮ್ಮದು ದಾಶಸ್ತೋತ್ರವನ್ನು ಹೇಳದೆ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದಿಲ್ಲ ಯಾಕೆಂದ್ರೆ ಆ ಪಕ್ಷಭೋಜ್ಯದಲ್ಲಿ ಇದ್ದ ಭಗವಂತನನ್ನು ಸ್ಮರಣೆ ಮಾಡುವಂತಹದ್ದು ನೈವೇದ್ಯ ಸಂಧಿ ಅಂತ ದಾಸರು ನಮಗೆ ಕೊಟ್ಟಿರತಕ್ಕಂಥದ್ದು ಕೊನೆಗೆ ನೈವೇದ್ಯ ಸಂಧಿ ಭಗವಂತನ ಪೂಜೆಗೆ ನೈವೇದ್ಯ ಸಮರ್ಪಣೆಯ ಸಂಧಿ ಆಚಾರ್ಯರು ದ್ವಾದಶಸ್ತೋತ್ರ ಹೇಳಿದರು ಜಗನ್ನಾಥದಾಸರು ನೈವೇದ್ಯ ಪ್ರಕರಣ ಸಂಧಿಯನ್ನು ನಮ್ಮ ಮುಂದೆ ಇಟ್ಟು ಅದು ಎರಡೂ ಅಷ್ಟೇ ರೂಪಂ ರೂಪಂ ಪ್ರತಿರೂಪೋಭವ ಅದರ ಪ್ರತಿಬಿಂಬ ಅದರ ಛಾಯೆ ಇಲ್ಲಿ ತುಂಬಿರತಕ್ಕಂಥದ್ದು ಇಡೀ ದ್ವಾದಶಸ್ತೋತ್ರ ಒಂದು ಬದಿಯಲ್ಲಿ ನಾವು ಇಟ್ಟುಕೊಳ್ಳಬೇಕು ಜಗನ್ನ ದಾಸರ ನೈವೇದ್ಯ ಸಂಧಿ ಪ್ರಕರಣವನ್ನು ಮತ್ತೊಂದು ಕಡೆಯಲ್ಲಿ ಇಟ್ಟುಕೊಳ್ಳಬೇಕು ಎರಡನ್ನು ಒಟ್ಟೊಟ್ಟಿಗೆ ಇಟ್ಟು ನಾವು ನೋಡಿದ್ರೆ ಒಂದರ ಭಾಷಾಂತರ ಅದು ಮತ್ತೊಂದು ಅದರ ಪ್ರತಿ ಇಲ್ಲಿ ಕಾಣ್ತಾ ಇದೆ ಆದ್ರಿಂದ ಈ ನೈವೇದ್ಯ ಸಂಧಿಯನ್ನು ನಾವು ಚಿಂತನೆ ಮಾಡುವಾಗ ಆಚಾರ್ಯರ ದ್ವಾದಶಸ್ತೋತ್ರ ಚಿಂತನೆ ಮಾಡಬೇಕು ದ್ವಾದಶಸ್ತೋತ್ರ ಚಿಂತನೆ ಮಾಡುವಾಗ ದಾಸರ ವ್ಯಾಖ್ಯಾನ ರೂಪವಾದ ನೈವೇದ್ಯ ಸಂಧಿಯನ್ನು ಚಿಂತನೆ ಮಾಡಬೇಕು ಚಿಂತನೆ ಮಾಡಿದರೆ ಅದು ಭಗವಂತನಿಗೆ ನೈವೇದ್ಯ ಅಂತ ಪೂರ್ಣ ಪ್ರಮಾಣದಲ್ಲಿ ನಡೀಲಿಕ್ಕೆ ಸಾಧ್ಯ ಅದೇನಿದೆ ಅಂದ್ರೆ ಮೊದಲನೆಯ ನುಡಿ ಅದರಲ್ಲಿ ಭಗವಂತನ ಮಹಾಮಹಿಮೆಯನ್ನು ಹೇಳ್ತಾರೆ ಲೆಕ್ಕಿಸದೆ ಲಿಯನು ಬೊಮ್ಮನ ಪೊಕ್ಕಲಿಂದಲೇ ಪಡೆದ ದಾಸರು ಎಷ್ಟು ಧೈರ್ಯ ನೋಡಿ ನಮಗೆ ಧೈರ್ಯ ಬರಲಿಕ್ಕಿಲ್ಲ ಲೆಕ್ಕಿಸದೆ ಲಕುಮಿಯನು ತಪ್ಪಿ ಹೋಗಿಲು ನಮ್ಮ ಬಾಯಲ್ಲಿ ಶಬ್ದ ಬರಲಿಕ್ಕಿಲ್ಲ ಅಯ್ಯೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳುವವರು ನಾವು ಲೆಕ್ಕಿಸದೆ ಲಕುಮಿಯನು ಅಂತ ಹೇಳಿದ್ರೆ ಲಕ್ಷ್ಮಿಯನ್ನು ಲೆಕ್ಕಕ್ಕೆ ತಕ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಮ್ದು ಲೆಕ್ಕ ಪ್ರಾರಂಭ ಆಗುದೇ ಲಕ್ಷ್ಮಿಯಿಂದ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಆಗದೆ ನಮ್ಮ ಲೆಕ್ಕ ಪುಸ್ತಕ ಲೆಕ್ಕಂಟ್ ಪುಸ್ತಕ ಓಪನೇ ಆಗುದಿಲ್ಲ ದಾಸರು ಹೇಳಿದ್ರು ಲೆಕ್ಕಿಸದೆ ಲಕುಮಿಯನು ಲಕ್ಷ್ಮಿಯನ್ನು ಲೆಕ್ಕಕ್ಕೆ ತಕ್ಕೊಳ್ಳಿಲ್ಲ ಅಂತ ಅಂದ್ರೆ ಎಷ್ಟು ಸರಿಗಿರಬೇಕು ನೋಡಿ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಒದೇ ಆಸನದಲ್ಲಿ ಕೂತಿರುವವರು ಒಬ್ಬರನ್ನು ಬಿಟ್ಟು ಒಬ್ಬರು ಇರೋ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆ ಸಂದರ್ಭದಲ್ಲಿ ಭಗವಂತನತ್ತ ನೈವೇದ್ಯ ಆಗುವಾಗ ಹೇಳುವ ಮಾತು ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಬೊಮ್ಮನ ಬೊಮ್ಮನ ಅಂದ್ರೆ ಬ್ರಹ್ಮನ ಬ್ರಹ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮನ ಪೊಕ್ಕಳಿಂದಲಿ ಪಡೆದ ಹೊಕ್ಕಲಿಂದ ಅಂದ್ರೆ ಹೊಕ್ಕಲಿನಿಂದ ಬ್ರಹ್ಮದೇವರನ್ನು ಭಗವಂತ ಪಡೆದ ಇಡಿ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಚತುರ್ಮುಖ ಬ್ರಹ್ಮ ಆ ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ತನ್ನ ಹೊಕ್ಕಲಿನಿಂದ ಸೃಷ್ಟಿ ಮಾಡಿದ ಇಸು ಭಗವಂತ ಸ್ವತಂತ್ರ ಇನ್ನೊಬ್ಬರ ಅಧೀನ ಭಗವಂತ ಅಲ್ಲ ಲಕ್ಷ್ಮೀ ಭಗವಂತನ ಅಧೀನಳು ಭಗವಂತ ಲಕ್ಷ್ಮಿಯ ಅಧೀನನೂ ಅಲ್ಲ ಅನ್ನುವುದರಲ್ಲಿ ಈ ಶಬ್ದ ಪರಿವಚಿತವಾಗುವಂಥದ್ದು ಲಕ್ಷ್ಮಿಯನ್ನು ಲೆಕ್ಕಿಸದೆ ಅಂದರೆ ಅದರ ಅರ್ಥ ಸೃಷ್ಟಿ ಮಾಡಬೇಕಾದರೆ ಲಕ್ಷ್ಮೀ ಬೇಕಾಗಿಲ್ಲ ಭಗವಂತನಿಗೆ ಲಕ್ಷ್ಮೀ ಇಲ್ಲದೇ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವುದರ ಮೂಲಕ ತಾನೇ ಜಗತ್ ಆಚಾರ ಹೇಳ್ತಾರಲ್ಲ ಕುರುಪುಂಕ್ಷ ಕರ್ಮ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳ್ತಾರೆ ಭಗವಂತ ಪಿತೃ ಮಾತೃ ಎರಡೂ ಹೌದು ಅವನೇ ಪಿತೃ ಅವನೇ ಮಾತೃ ಲೋಕದಲ್ಲಿ ಸ್ವಲ್ಪ ಕ್ರಮ ವಿಚಿತ್ರವಾಗಿದೆ ಲೋಕದ ಕ್ರಮ ಹೇಗೆ ಅಂತಂದ್ರೆ ಮಾತೃವಿನ ಸ್ಥಾನ ಇನ್ನೊಬ್ಬರಿಗೆ ನಾವು ಕೊಡುವುದಿಲ್ಲ ತಾಯಿಯ ಸ್ಥಾನ ದೊಡ್ಡ ಸ್ಥಾನ ತಾಯಿ ದೊಡ್ಡವರು ಮಗುವಿನ ದೃಷ್ಟಿಯಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಕೂಡಿಸಿದ್ರೆ ಅಮ್ಮನಿಗೆ ಮೊದಲನೇ ಸ್ಥಾನ ಮತ್ತೆ ಅಪ್ಪನಿಗಿರುವ ಸ್ಥಾನ ಮಾತೃದೇವೋಭವ ಪಿತೃದೇವೋ ಉಪನಿಷತ್ತು ಹೇಳುವಾಗ ಮೊದಲು ತಾಯಿಯಲ್ಲಿ ದೇವರನ್ನು ನೋಡು ಮತ್ತೆ ತಂದೆಯಲ್ಲೇ ದೇವರನ್ನು ನೋಡು ಅಂತ ಹೇಳುವಂತಹದ್ದು ಉಪನಿಷತ್ತು ಅದರಿಂದ ಮಾತೃವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದೆ ತನ್ನ ನಿರ್ಮಾತೃತ್ವದಲ್ಲಿ ಮಾತೃವಿನ ಸ್ಥಾನ ಅದು ಪ್ರಮುಖವಾದ ಆದ್ರಿಂದಲೇ ಸನ್ಯಾಸಿಗಳಾದವರು ಕೂಡ ತಾಯಿಗೆ ಪ್ರಣಾಮವನ್ನು ಸಲ್ಲಿಸ್ತಾರೆ ತಂದೆಗೆ ನಮಸ್ಕಾರ ಮಾಡುವುದಿಲ್ಲ ತಾಯಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾರೆ ತಾಯಿಯ ಋಣ ತೀರಿಸಲಿಕ್ಕಾಗುದಿಲ್ಲ ತಾಯಿಯ ಸ್ಥಾನ ದೊಡ್ಡ ಸ್ಥಾನ ಅಂತ ಈ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಿದರೆ ಲಕ್ಷ್ಮೀನಾರಾಯಣರು ಅಂತ ನಾವು ಚಿಂತನೆ ಮಾಡಿದರೆ ಭಗವಂತ ತಂದೆ ಆದರೆ ಮಾತಾ ಚಕಮಾಲ ದೇವಿ ಪಿತಾದೇವೋ ಜನಾರ್ದನ ಅಂತ ನಾವು ಆಲೋಚನೆ ಮಾಡಿದ್ರೆ ತಂದೆ ಭಗವಂತ ತಾಯಿ ಲಕ್ಷ್ಮಿ ದೇವಿ ಹೀಗೆ ತಂದೆ ತಾಯಿ ಅಂತ ನಾವು ಲೆಕ್ಕ ಇಟ್ಕೊಂಡ್ರೆ ತಂದೆಗಿಂತ ತಾಯಿ ದೊಡ್ಡವಳು ಅಂತಾದ್ರೆ ಲಕ್ಷ್ಮೀ ದೇವಿ ದೊಡ್ಡವಳು ನಮಗೆ ಭಗವಂತನ ದೃಷ್ಟಿಯಲ್ಲಿ ಲಕ್ಷ್ಮಿ ಚಿಕ್ಕವಳ ಮಗನ ದೃಷ್ಟಿಯಲ್ಲಿ ಮಕ್ಕಳ ಪಾತ್ರತ್ವವನ್ನು ಚಿಂತನೆ ಮಾಡಿದಾಗ ತಾಯಿಗೆ ಹಿರಿದಾದ ಸ್ಥಾನವನ್ನು ಕೊಟ್ಟರೆ ಮೊದಲು ಲಕ್ಷ್ಮಿಗೆ ಮತ್ತೆ ಭಗವಂತನಿಗೆ ಅಂತಾಯಿತು ಆದ್ರಿಂದ ಭಗವಂತನಿಗೆ ಸ್ವಲ್ಪ ಸ್ಥಾನ ಕಡಿಮೆ ಆಗುವ ಪ್ರಸಂಗ ಇದೆ ಈ ಉಪನಯನದ ದಿವಸ ಈ ಬುಸುಕು ಹಾಕಿ ಅಲ್ಲಿ ಶನಿವಾರ ಹಾಕಿ ಜನ್ಮ ಆದ ಮೇಲೆ ಮತ್ತೆ ದರ್ಶನ ಮಾಡಿಸುವಾಗ ನೋಡು ಮೊದಲ ತಾಯಿಯನ್ನು ನೋಡು ತಾಯಿಯಲ್ಲಿ ದೇವರನ್ನು ಕಾಣು ಮತ್ತೆ ತಂದೆಯನ್ನು ನೋಡು ತಂದೆಯಲ್ಲಿ ದೇವರನ್ನು ಕಾಣು ಮತ್ತೆ ಗುರುಗಳನ್ನು ನೋಡು ಅವರಲ್ಲಿ ದೇವರನ್ನು ಕಾಣು ಮತ್ತೆ ಬಂದ ಅತಿಥಿಗಳಲ್ಲಿ ದೇವರನ್ನು ಕಾಣು ಅಂತ ಹೇಳ್ತಾರೆ ಹಾಗೆ ಮೊದಲನೇ ಸ್ಥಾನ ತಾಯಿಗೆ ನೀಡಿರ್ತಾರೆ ಹಾಗೆ ಉಪನಿಷತ್ತು ನಮಗೆ ಕೊಟ್ಟ ಮಾರ್ಗದರ್ಶನ ಉಪನಿಷತ್ತು ಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಭಗವಂತನಲ್ಲಿ ಇದೇ ಸೂತ್ರವನ್ನು ನಾವು ಸಮನ್ವಯ ಮಾಡಿದ್ರೆ ಭಗವಂತ ತಂದೆ ಆಯಿತು ಲಕ್ಷ್ಮೀದೇವಿ ತಾಯಿಯಾದಲು ಅದರ ಮೊದಲು ತಾಯಿಯ ಪೂಜೆ ಮತ್ತೆ ತಂದೆಯ ಪೂಜೆ ಆದ್ರಿಂದ ತಾಯಿಗೆ ದೊಡ್ಡ ಸ್ಥಾನ ತಂದೆಗೆ ಅನಂತರದ ಸ್ಥಾನ ಅಂತ ನಾವು ಚಿಂತನೆ ಮಾಡುವ ಸಂದರ್ಭ ಬಂದಾಗ ದಾಸರು ನಮ್ಮನ್ನು ತಿದ್ದಿದ್ರು ಇಲ್ಲಪ್ಪ ಲೆಕ್ಕಿಸದೆ ಲಕ್ಷಿಯನು ಬೊಮ್ಮನ ಪೊಕ್ಕಳಿಂದಲೀ ಪಡೆದವ ಆದ್ರಿಂದ ತಾಯಿಯ ಸ್ಥಾನ ಲಕ್ಷ್ಮಿಗೆ ಕೊಡಬೇಡಿ ತಾಯಿಯ ಸ್ಥಾನ ಅದು ಭಗವಂತನಿಗೇ ಕೊಡಬೇಕು ಭಗವಂತನೇ ತಾಯಿ ಭಗವಂತನೇ ತಂದೆ ಮಾತಾ ನೃಸಿಂಹೋ ನೃಸಿಂಹ ಪಿತಾ ನೃಸಿಂಹ ದಾತಾ ನೃಸಿಂಹ ಸಖಾತಮೇವಾ ಅಂತ ಹೇಳ್ತೇವಲ್ಲ ಹಾಗೆ ಎಲ್ಲ ಭಗವಂತನೆ ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ರು ಜಗತ್ ಪಿತೃ ಮಾತೃಗತಿ ಜಗಂತಿಗೆ ಪಿತೃ ಹೌದು ಜಗತ್ತಿಗೆ ಮಾತೃ ಹೌದು ಜಗತ್ತಿಗೆ ಪಿತೃ ಮಾತ್ರ ಬೇರೆ ಅಲ್ಲ ಭಗವಂತನೇ ಪಿತೃ ಭಗವಂತನೇ ಮಾತ್ರ ಅದರಿಂದ ಭಗವಂತನೇ ನಿರ್ಮಾತೃ ನಮಗೆ ಭಗವಂತನ ಪಾತ್ರ ನಮ್ಮ ನಿರ್ಮಾಣ ವಿಷಯದಲ್ಲಿ ದೊಡ್ಡ ಪಾತ್ರ ಅದರಿಂದ ಯಾರು ಸೃಷ್ಟಿ ಮಾಡಿದವ ಅಂತಂದ್ರೆ ಭಗವಂತ ಯಾರು ನಮ್ಮನ್ನು ಹಡೆದದ್ದು ಅಂತ ಕೇಳಿದ್ರೆ ಭಗವಂತ ಜನ ಆಚಾರ್ಯ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಸ್ತ್ರೀ ಶಬ್ದವನ್ನು ಮಾಡುವಾಗ ಎಲ್ಲಾ ಸ್ತ್ರೀಲಿಂಗ ಶಬ್ದಗಳು ಭಗವಂತನಲ್ಲಿಯೇ ಇದೆ ಅಂತ ಸಮನ್ವಯ ಮಾಡುವಾಗ ಸ್ತ್ರೀ ಶಬ್ದಗಳು ಭಗವಂತನಲ್ಲಿ ಹೇಗೆ ಅಂತಂದ್ರೆ ಅವ್ಯವಧಾನೇನ ಸೂತಿ ಕರ್ತೃತ್ವ ಸ್ತ್ರೀ ಅಂದ್ರೆ ಸೂತಿ ಕರ್ತೀ ಸ್ತ್ರೀ ಇಂಗ್ಲಿಷ್ನಲ್ಲಿ ಲೇಡಿ ಅಂತ ಅರ್ಥ ಏನಂತ ಗೊತ್ತಿಲ್ಲ ಕೇಳಬೇಡಿ ಸಂಸ್ಕೃತದಲ್ಲಿ ಸ್ತ್ರೀ ಎಂಬ ಶಬ್ದಕ್ಕೆ ಅರ್ಥ ಸ್ತ್ರೀ ಅಂದ್ರೆ ಸೂತಿ ಅದು ಸ್ತ್ರೀ ಎಲ್ಲ ಅದರ ಒಂದೊಂದು ಅಕ್ಷರಗಳನ್ನು ಇಟ್ಟು ಸ್ತ್ರೀ ಎಂಬ ಶಬ್ದವನ್ನ ಮುಂದಿಟ್ಟರು ಅಂದ್ರೆ ಪ್ರಸೂತಿ ಕರ್ತ್ರಿ ಯಾರು ಅಂದ್ರೆ ಅದು ಭಗವಂತನೇ ಅವ್ಯವಧಾನೆಯ ಪ್ರಸೂತಿ ಕರ್ತ್ರಿ ಅದು ಭಗವಂತ ಅಂತ ಸ್ತ್ರೀಲಿಂಗ ಶಬ್ದಗಳನ್ನೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡಿ ಸೋಸಿದರು ಅದರಿಂದ ಸ್ತ್ರೀತ್ವ ಮಾತೃತ್ವ ಪಿತೃತ್ವ ಅದು ಭಗವಂತನಲ್ಲಿಯೇ ಇದೆ ಇನ್ನೊಬ್ಬರಲ್ಲಿ ಇಲ್ಲ ಅದು ಹೇಗಿರಿ ಲಕ್ಷ್ಮಿ ಅಲ್ವಾ ಜನನಿ ಭಗವಂತ ಹೇಗಾಗ್ತಾನೆ ಅಂತ ಪ್ರಶ್ನೆ ಕೇಳಿದ್ರೆ ಅಜಾಯ ಜನಯಿತ್ರೇ ಸ್ಯಾ ವಿಜಿ ನಜಾ ಪೂಜಪಾದಾಯ ನಮಸ್ತೆ ಗರುಡ ಧ್ವಜ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ರು ಅಜಾಯ ಜನಯಿತ್ರೇ ಅಜನನ್ನು ಜನನೆ ಮಾಡಿದವಳು ಮಾಡಿದವ ಭಗವಂತ ಅಜಾಯ ಜನಯಿತ್ರೇ ಅಜನಿಗೋಸ್ಕರ ಜನಯಿತ್ರೆ ಆಚಾರ್ಯರ ಪ್ರಯೋಗ ಅದ್ಭುತವಾದ ಪ್ರಯೋಗ ಅದನ್ನೇ ಒಂದು ಗಂಟೆ ಹೇಳಬೇಕು ನಾವು ಅಜಾಯ ಜನಯಿತ್ರೇ ಅಜಸ್ಥ ಜನಯಿತ್ರೇ ಅಂತ ಹೇಳಿಲ್ಲ ಹೇಳಬಹುದು ಪ್ರಾಥ ಸರಿ ಆಗ್ತದೆ ಅಜಸ್ತ್ಯ ಜನಯಿತ್ರೇಸ್ಯ ವಿಜಿತಾ ಕಿರದಾನವ ಛಂದಸ್ಸಿಗೆ ಬಂದ ಪಂಗ ಏನಾಗುವುದಿಲ್ಲ ಅಜಾಯ ಜನಯಿತ್ರೇಸ್ಯ ವಿಜಿತಾ ಕಿರದಾನವಾ ಅಜಾಯ ಜನಯಿತ್ರೇ ಅಜಾಯ ಜನಯಿತ್ರೆ ಅವನು ಅಜ ಅವನಿಗೆ ಜನಯಿತ್ರಿ ಜನಯಿತ್ರ ಅಂದ್ರೆ ಎರಡು ಜನನಿ ಜನಯಿತ ಎರಡು ಭಗವಂತ ಚತುರ್ಮುಖನಿಗೆ ಜನಕನಾದವ ಅಂತ ಹೇಳ್ತಾನೆ ಚತುರ್ಮುಖನಿಗೆ ಜನಕ ಚತುರ್ಮುಖನಿಗೆ ಜನನಿ ಅದು ಭಗವಂತ ಅಜಾಯ ಅಜಾಯ ಅಂದ್ರೆ ಅವನನ್ನು ಹುಟ್ಟಿಸಿದ್ದು ತನಗೋಸ್ಕರ ಅಲ್ಲ ಅಜಾಯ ಅವನಿಗೋಸ್ಕರನೇ ಅವನನ್ನು ಹುಟ್ಟಿಸಿದ್ದು ತನಗದ್ಗೆ ಲಾಭ ಬೇಕು ಅಂತಲ್ಲ ತನಗೆ ಮಗ ಅಂತ ಪದ್ದಲ್ಲ ಬ್ರಹ್ಮನಿಗೋಸ್ಕರನೇ ಅಂದರೆ ಅವನ ಸಾಧನೆ ನಡೀಬೇಕು ಅವನಿಗೆ ಮೋಕ್ಷ ಕೊಡಬೇಕು ಹೆಚ್ಚಿಗೆ ಅಜನಿಗೋಸ್ಕರ ಅವನಿಗಿಂತ ಸಾಧನೆ ನಡೆಯಬೇಕು ಅವನ ಕೀರ್ತಿ ಮೆರೆಯಬೇಕು ಆ ದೃಷ್ಟಿಯಲ್ಲಿ ಅಜಾಯ ಜನಯಿತ್ರೇ ಅಜನಿಗೆ ಜನರವನ್ನು ಭಗವಂತ ಕೊಟ್ಟವ ಅಂತ ಆಚಾರ್ಯರು ಹೇಳಿದರು ಆಚಾರ್ಯರು ಇನ್ನೂ ಮುಂದೆ ಮುಂದುವರಿಸಿ ಆದಿದೇವಾಯ ದೇವಾನ ಪತೆಯೇ ಸಾಧಿತಾರೆಯೇ ಅಂತ ಆಚಾರ್ಯರು ಆದಿದೇವಾಯ ದೇವಾನ ದೇವತೆಗಳಿಗೆಲ್ಲ ಮೊದಲನೆಯ ದೇವತೆ ಅದು ಭಗವಂತ ಅವನು ಅಜಾಯ ಜನಯಿತ್ರೇ ಅಂತ ಅಷ್ಟು ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ರು ಅದನ್ನು ದಾಸರು ಹೇಳ್ತಾರೆ ಅಜಾಯ ಜನಯಿತ್ರು ಅಜನನ್ನು ಹುಟ್ಟಿಸಿದವಾ ಅದು ಭಗವಂತ ಅದು ಹೇಗೆ ಅಜನನ್ನು ಹುಟ್ಟಿಸಿದ್ದು ಭಗವಂತ ಅಂತ ಪ್ರಶ್ನೆ ಬಂದ್ರೆ ಆಚಾರ್ಯರು ದಾಸಿ ಸ್ತೋತ್ರದಲ್ಲಿ ಹೇಳಿಲ್ಲ ಅದಕ್ಕೆ ವಿವರಣೆ ಕೊಟ್ಟರು ದಾಸರು ಲೆಕ್ಕಿಸದೆ ಲಕುಬಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಬೊಮ್ಮನನು ಪೊಕ್ಕಳಿಂದ ಪಡೆದ ಅಜನನ್ನು ಹುಟ್ಟಿಸಿದ್ದು ಹೇಗೆ ಭಗವಂತ ಆ ತಾಯಿ ಬೇಕೆ ಲಕ್ಷ್ಮಿ ಬೇಕಲ್ವಾ ಲಕ್ಷ್ಮಿಯನ್ನು ಮಾಧ್ಯಮವಾಗಿ ಇಟ್ಟುಕೊಳ್ಳಿಲ್ವೋ ಚಹ ಇಲ್ಲಪ್ಪ ಹೊಕ್ಕಲಿನಿಂದ ಹುಟ್ಟಿಸಿದ ತನ್ನ ಹೊಕ್ಕಲಿನಿಂದ ಭಗವಂತ ಅವಯವ್ ಬೇಕಲ್ಲ ಯಾವ ಅವಯಿಂದ ಭಗವಂತ ಹುಟ್ಟಿಸಿದ ಹೊಕ್ಕಳು ನಾವಿಯಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ನಾವಿ ಕಮಲ ಅದನ್ನೇ ತಾಯಿಯನ್ನಾಗಿ ಮಾಡಿ ಭಗವಂತ ಸೃಷ್ಟಿ ಮಾಡಿದ ಅಂದ್ರೆ ಚತುರ್ಮುಖ ಸೃಷ್ಟಿ ಅದು ತನ್ನಿಂದ ಅಂತ ಆಚಾರ್ಯರು ಏನು ಹೇಳಿದ್ರು ಅದನ್ನು ದಾಸರು ಸುಂದರವಾಗಿ ನಮ್ಮ ಮುಂದೆ ವ್ಯಾಖ್ಯಾನ ಮಾಡ್ತಾ ಲೆಕ್ಕಿಸದೆ ಲಕ್ಷ್ಮಿಯನ್ನು ಪಡೆದವ ಪೊಕ್ಕ ಹೊಕ್ಕಳಿನಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಲಕ್ಷ್ಮಿಯನ್ನು ಲೆಕ್ಕಿಸದೆ ಅಂತ ಅಂದ್ರೆ ಲಕ್ಷ್ಮಿಯನ್ನು ಪಡಿ ಇಟ್ಟುಕೊಳ್ಳೇಬೇಕು ಎನ್ನುವಂತಹ ನಿಯಮ ತನಗಿಲ್ಲ ಲೆಕ್ಕಿಸದೆ ಅಮ್ಮ ಲಕ್ಷ್ಮಿ ನಿನಗೆ ಕಷ್ಟ ಆಗುತ್ತೆ ನಾನೇ ಚಟಮುಖನನ್ನು ಸೃಷ್ಟಿಸುತ್ತೇನೆ ಅಂತ ಹೀಗಲ್ಲ ಲಕ್ಷ್ಮಿಯನ್ನು ಲೆಕ್ಕಿಸದೆ ಪ್ರಪಂಚದ ಸೃಷ್ಟಿಗೆ ಭಗವಂತನಿಗೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ ನಿರಪೇಕ್ಷ ಅವನು ಅದರಿಂದ ಯಾರೂ ಬೇಕಾಗಿಲ್ಲ ಜಗತ್ತಿನ ಸೃಷ್ಟಿ ಭಗವಂತ ತಾನೇ ಮಾಡ್ತಾನೆ ಅವರವರಿಗೆ ಸಾಧನೆಗೋಸ್ಕರ ಭಗವಂತ ಅವಕಾಶ ಮಾಡಿಕೊಡ್ತಾನೆ ಹೊರತು ತನಗೆ ಯಾರೂ ಬೇಕಾಗಿಲ್ಲ ಎಂಬುದನ್ನು ತಿಳಿಸಿಕೋಸ್ಕರ ದಾಸರು ಸುಂದರವಾದ ವ್ಯಾಖ್ಯಾನವನ್ನು ಮಾಡಿದರು ಲೆಕ್ಕಿಸದೆ ಲಕ್ಷ್ಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಎಷ್ಟೋ ಜನ ಕೇಳುವ ಪ್ರಶ್ನೆ ಅಲ್ಲ ಸಾಧಕರು ನಾವು ಮದುವೆ ಮಾಡಿಕೊಳ್ಳಬಾರದು ಭಗವಂತ ಮದುವೆ ಮಾಡಿಕೊಳ್ಳಬಹುದಾ ಭಗವಂತನ ಎಷ್ಟು ರೂಪಗಳಿವೆ ಅಷ್ಟಕ್ಕೂ ಒಂದು ಲಕ್ಷ್ಮಿಯ ರೂಪ ಇದೆ ಹಾಗಾದ್ರೆ ಭಗವಂತನಿಗಿದು ಬೇಕಲ್ಲ ಸಾಧಕರಿ ಯಾಕೆ ಬೇಡ ಅಂತ ಅದಕ್ಕೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಆಚಾರ್ಯರು ಹೇಳ್ತಾರೆ ಅವ್ಯಾಕೃತ ಗ್ರಹಸ್ಥಾಯ ರಮಾ ಪ್ರಣಯೇ ನಮಃ ಅಂತ ಆಚಾರ್ಯರು ಹೇಳುತ್ತಾರೆ ಇದು ಆಚಾರ್ಯರು ಮಾತ್ರ ಹೇಳಬಹುದಾಗಿರ್ತಕ್ಕಂತಹ ಮಾತು ಚಿದಚಿತ್ ಬೇದ ಮಖನಂ ವಿದಾಯ ಆದಾಯ ಗುಂಜತೆ ಅವ್ಯಾಕೃತ ಗ್ರಹಸ್ಥಾಯ ರಮಾ ನಮಃ ರಮಾ ಹೌದು ಲಕ್ಷ್ಮಿಯಲ್ಲಿ ಪ್ರಣಯ ಮಾಡುವವ ಹೌದು ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಅವ್ಯಾಕೃತ ಗ್ರಹಸ್ಥಾಯ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಆಚಾರ್ಯರು ಭಗವಂತ ಗ್ರಹಸ್ಥ ಹೌದಾ ನಮ್ಮ ಅಷ್ಟೇ ನಾ ಗ್ರಹಸ್ಥನವನು ಹೌದು ಗ್ರಹಸ್ಥ ಹೌದು ಗ್ರಹದಲ್ಲಿ ಇರುವವ ಮನೆಯಲ್ಲಿ ಇರುವವ ಆದರೆ ನಮ್ಮ ಹಾಗೆ ಅಂತ ಚಿಂತನೆ ಮಾಡಬೇಕು ಅವ್ಯಾಕೃತ ಅಂತ ಹೇಳಿದ್ರು ವ್ಯಾಕೃತ ಅಂದ್ರೆ ವಿಕಾರ ಉಳ್ಳವರಿಗೆ ವ್ಯಾಕೃತ ಅಂತ ಹೆಸರು ಹೌದು ಅವ್ಯಾಕೃತ ವಿಕಾರ ಇಲ್ಲದೆ ಇರತಕ್ಕ ಗ್ರಹಸ್ಥ ವಿಕಾರ ಇರಬಾರದು ಗ್ರಹಸ್ಥನಾಗಿರ್ಬೇಕು ಇರಬೇಕು ಇರಬಾರದು ಹಾಗೆರ್ತಾಳೆ ಭಗವಂತ ರಮಾ ಪ್ರಣಯನೇ ರಮ ಲಕ್ಷ್ಮೀಗೆ ಪ್ರಣಯ ಭಗವಂತ ವಿಕಾರಕ್ಕೆ ಒಳಗಾಗುವುದಿಲ್ಲ ಅದಕ್ಕೆ ಉದಾಹರಣೆ ದಾಸರು ಕೊಟ್ಟಿರ್ತಕ್ಕಂಥದ್ದು ದ್ವಾದಶಸ್ತೋತ್ರದಲ್ಲಿ ಆಚಾರ್ಯರು ಹೇಳಿದರು ಅವ್ಯಾಕೃತ ಗ್ರಹ ಭಗವಂತನಿಗೆ ಹೇಳಿದರು ಭಗವಂತ ವಿಕಾರಕ್ಕೆ ಒಳಗಾಗುವವನಲ್ಲ ಯಾವುದೇ ವಿಕಾರ ಭಗವಂತನಿಗಿಲ್ಲ ಭಗವಂತನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ ಭಗವಂತನಿಗೆ ನೈವೇದ್ಯ ಬೇಡ ಲಕ್ಷ್ಮಿಯೇ ಬೇಡ ನೈವೇದ್ಯ ಹಾಕಬೇಕು ಭಗವಂತನಿಗೆ ಮತ್ತೆ ಹೇಗಿದೆ ಜೀವನ ಅವ್ಯಾಕೃತ ಗ್ರಹಸ್ತಾವ ಅದನ್ನು ಜೀವನಕ್ಕೆ ಎಂಥದೂ ಬೇಡ ಅಲ್ಲ ಲಕ್ಷ್ಮಿಯನ್ನು ಲೆಕ್ಕಿಸಿಲ್ಲ ಅಂದ್ರೆ ಅಡಿಗೆ ಮಾಡಿ ಹಾಕೋರು ಯಾರಿಲ್ಲ ಲೆಕ್ಕಿಸದೆ ಲಕ್ಷ್ಮಿಯನು ಬೇಡ ಲಕ್ಷ್ಮಿಯನ್ನು ಅಂತ ಹೇಳ್ತಾನೆ ಯಾಕೆಂದ್ರೆ ಅವ್ಯಾಕೃತ ಗ್ರಹಸ್ತಾವ ಅಲ್ಲ ಮಕ್ಕಳು ಪಡಿಬೇಕಂದ್ರೆ ಲಕ್ಷ್ಮಿ ಬೇಕು ಅದು ಬೇಡ ಬೊಮ್ಮನ ಪೊಕ್ಕಳಲ್ಲಿ ಪಡೆದ ಅಂತ ದಾಸರು ಹೇಳಿದರು ಅಂದ್ರೆ ಆಚಾರ್ಯರ ದ್ವಾದಶ ಸ್ತೋತ್ರದ ಶಬ್ದ ಏನಿದೆ ಅದಕ್ಕೆ ಸುಂದರವಾದ ವ್ಯಾಖ್ಯಾನ ಅವ್ಯಾಕೃತ ಗ್ರಹಸ್ಥತ್ವವನ್ನು ಅದು ಇಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ದಾಸರು ಲೆಕ್ಕಿಸದೆ ಲಕ್ಷ್ಮಿಯನು ಅವ್ಯಾಕೃತ ಗ್ರಹಸ್ಥ ಶಬ್ದಕ್ಕೆ ಅದು ವ್ಯಾಖ್ಯಾನ ಇದೆ ಅವ್ಯಾಕೃತ ಗ್ರಹಸ್ಥ ಅಂದ್ರೆ ಏನು ಅಂತ ಕೇಳ್ತಾರೆ ಅವ್ಯಾಕೃತ ಗ್ರಹಸ್ಥ ಎಂಬ ಶಬ್ದಕ್ಕೆ ಮತ್ತೇನು ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ ವಿಕಾರ ಇಲ್ಲದೇ ಇದ್ದಂತಹ ಗ್ರಹಸ್ಥ ವಿಕಾರ ಇಲ್ಲದಿದ್ದ ಮನೆಯಲ್ಲಿ ಇರುವವ ಆದ್ರಿಂದಲೇ ವಿಕಾರ ಇಲ್ಲದಿದ್ದವ ವಿಕಾರ ಇಲ್ಲ ಏನು ಲಕ್ಷ್ಮಿಯನ್ನು ಲೆಕ್ಕಿಸದೇ ಇರುವುದೇ ವಿಕಾರ ಇಲ್ಲದೇ ಇರುವಿಕೆ ಅಂತಂದ್ರೆ ನಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿತು ಸಾಧಕರು ಬ್ರಹ್ಮಚಾರಿಗಳಿರಬೇಕು ಬ್ರಹ್ಮಚಾರಿಯ ಬೇಕು ಯಾಕೆ ಭಗವಂತನೇ ಬ್ರಹ್ಮಚಾರಿಯಾಗಿದ್ದಾನೆ ಅವನ ಅವ್ಯಾಕೃತ ಗ್ರಹಸ್ಥ ಯಾವುದೇ ವಿಕಾರ ಇಲ್ಲ ಆದ್ರಿಂದ ನನ್ನ ಸಾಧಕರು ಈಗಿರಬೇಕು ಅಂತ ಭಗವಂತ ತೋರಿಸ್ತಾ ಇದ್ದಾನೆ ಅಂದ್ರೆ ಆಚಾರ್ಯರ ಅವ್ಯಾಕೃತ ಗ್ರಹಸ್ಥತ್ವಕ್ಕೆ ಇದು ದಾಸರು ಂತಹ ಒಂದು ಟಿಪ್ಪಣಿ ಅಪೂರ್ವವಾದ ಟಿಪ್ಪಣಿ ಲಕುಮಿಯನು ಬೊಮ್ಮನ ಪೊಕ್ಕಲಿಂದಲೇ ಪಡೆದ ಇದು ಸಾಧ್ಯ ಆದರೆ ಭಗವಂತನಿಗೆ ಮಾತ್ರ ಇಂತಹ ಕೇಸ್ ಮತ್ತೊಂದು ಸಿಗಲಿಲ್ಲ ಒಂದೇ ಒಂದು ಕೇಸ್ ಲಕ್ಷ್ಮೀ ಹೆಂಡತಿ ಇಲ್ಲದೆ ಮಕ್ಕಳನ್ನು ಪಡೆದದ್ದು ಅದು ಭಗವಂತ ಅವ್ಯಾಕೃತ ಗ್ರಹಸ್ಥನಾಗಿ ಭಗವಂತ ಇದನ್ನು ಪಡೆದ ಲೆಕ್ಕಿಸದೆ ಲಖುಮಿಯನು ಬೊಮ್ಮನ ಪೊಕ್ಕಲಿಂದಲೇ ಪಡೆದ ಚಂದ್ರಮುಖ ಬ್ರಹ್ಮದೇವರ ತೊಡೆಯಿಂದ ನ ನಾರದೋ ಜಜ್ಞೆ ಇದೆಲ್ಲ ಭಗವಂತನ ಅನುಗ್ರಹದಿಂದ ಮತ್ತೆ ಬರತಕ್ಕಂಥದ್ದು ಮೂಲತಃ ಬಿಂಬ ಅದು ಭಗವಂತ ರವನಿಗೆ ಅವ್ಯಾಗೃತ ಗ್ರಹಸ್ಥತ್ವ ಎಂಬಂತಹದ್ದು ಇರತಕ್ಕಂಥದ್ದು ಅವ್ಯಾಗೃತ ಗ್ರಹಸ್ಥನಾದ ಭಗವಂತ ಅಂದ್ರೆ ಲಕ್ಷ್ಮಿಯನ್ನು ಲೆಕ್ಕಿಸದೆ ಇರತಕ್ಕಂಥವನು ಅವನು ಪೊಕ್ಕಳಿಂದ ಪಡೆದ ಮುಂದೆ ದಾಸರು ಹೇಳ್ತಾರೆ ಪೊಂಬಕ್ಕಿದೇರನು ಪಡೆದವ ಪೊಂಬಕ್ಕಿದೇರನು ಪಡೆದ ಅವಯವಗಳಿಂದ ಅದು ದೇವರಿಗೊಂದು ವಿಶೇಷಣ ಪೊಂಬಕ್ಕಿ ದೇರು ಅಂತ ಹೊಸಕ್ಕಿ ದೇರು ಅಂತ ದೇರು ಅಂದ್ರೆ ತೇರು ಅಂತ ಅರ್ಥ ತೇರು ಅಂದ್ರೆ ರಥ ಅಂತ ಅರ್ಥ ಭಗವಂತನಿಗೆ ಒಂದು ರಥ ಬೇಕು ಯಾವುದು ಅಂದ್ರೆ ಹಕ್ಕಿಯೇ ರಥ ಯಾವ ಹಕ್ಕಿ ಹೊನ್ನ ಹಕ್ಕಿ ಅದೇ ರಥ ಹೊಸ ಪೊಂಬಕ್ಕಿ ಹೊಸದಾಗಿರ್ದಕ್ಕ ಹೊನ್ನ ಹಕ್ಕಿ ಭಗವಂತನಿಗೆ ಸಾಗಲಿಕ್ಕೆ ಪ್ರಯಾಣಕ್ಕೆ ಇರತಕ್ಕಂತ ರಥ ಅದು ಮತ್ತೇನಿಲ್ಲ ಗರುಡ ಧ್ವಜ ಅಂತ ಅರ್ಥ ಅಷ್ಟೇ ದಾಸರು ಒಳ್ಳೆಯ ಶಬ್ದಗಳಿಂದ ನಾವು ಮುಂದೆ ಇಟ್ಟರು ಅಂದ್ರೆ ದೇವರ ರಥ ಹೇಗಿರಬೇಕು ಅಂತ ಕೇಳಬೇಕಲ್ಲ ಅದಕ್ಕೆ ಹೊಸ ಶಬ್ದದಿಂದ ಹೇಳಿದ್ರೆ ದೇವರ ರಥ ಹೊಸ ರಥ ಅಂತ ನಮಲ್ಲಿ ಬೇರೆ ಶಬ್ದ ಇಲ್ಲ ಹೊಸ ಅಂತ ಹೇಳ್ಬೇಕಲ್ಲ ಒಂದೇ ಶಬ್ದ ಇರು ದಾಸರು ಹೇಳಿದರು ದೇವರು ಯಾವುದರಲ್ಲಿ ಪ್ರಯಾಣ ಮಾಡ್ತಾನೆ ಅದು ಹೊಸ ರಥ ಅದು ಯಾವುದು ಅಂದರೆ ಹೊಸ ಕೊಂಬಕ್ಕಿದೇರು ಬಂಗಾರದ ಹಕ್ಕಿಯ ಹೆಗಲೇರಿ ಪ್ರಯಾಣ ಮಾಡತಕ್ಕಂಥವ ಭಗವಂತ ದಾಸರು ಹೇಳ್ತಾರೆ ನಮಸ್ತೆ ಗರುಡ ಧ್ವಜ ಅಜಾಧಿ ಪೂಜ್ಯ ಪಾದಾಯ ನಮಸ್ತೆ ಗರುಡ ಅಂತ ರಾಜಸ್ತೋತ್ರದಲ್ಲಿ ಹೇಳಿದ್ರು ಗರುಡನ ಗರುಡ ಧ್ವಜನಾಗಿ ಭಗವಂತ ಸಂಚಾರ ಮಾಡ್ತಾನೆ ದಿಗ್ವಿಜಯ ಮಾಡ್ತಾನೆ ಗರುಡ ಆರೂಢ ಅಂತ ಹೇಳಿದ್ರಿ ಗರುಡ ಅಂತಂದ್ರೆ ಶಬ್ದಕ್ಕೆ ಅರ್ಥ ಹಾಗೆ ಗರುಡ ಏನು ಗರುಡನಿಗೆ ಏನು ಬಲ ಗರುದ್ ವ್ಯಾಮ್ ಡಯತೆ ಇತಿ ಗರುಡ ಗರುಡ ಅಂದ್ರೆ ಗರುತ್ ಅಂದ್ರೆ ಎರಡು ರೆಕ್ಕೆಗಳು ಗರುದ್ಯಾಮ್ ಎರಡು ರೆಕ್ಕೆಗಳಿಂದ ಡಾ ಡಾ ಅಂದ್ರೆ ಡಿಂಗ್ ವಿಹಾಯಸಾಗತ ಡಾ ಅಂದ್ರೆ ಆಕಾಶದಲ್ಲಿ ಪ್ರಯಾಣ ಮಾಡುವುದಕ್ಕೆ ಉಡ್ಡಯನ ಹೇಳ ರಾಕೆಟ್ ಉಡ್ಡಯನ ಮಾಡಿದ್ರು ಅಂತ ಹೇಳ್ತಾರಲ್ಲ ಡಯನ ಉಡ್ಡಯನ ಅಂದ್ರೆ ಆಕಾಶದಲ್ಲಿ ಹಾರುವ ಅಂತ ಅರ್ಥ ಅದು ಡಿ ಅಂತ ಒಂದು ದಾತು ಅದಕ್ಕೆ ಆಕಾಶದಲ್ಲಿ ಹಾರುವುದು ಅಂತ ಹೇಳ್ತಾರೆ ಹೀಗೆ ಗರುತ್ತಿನಿಂದ ರೆಕ್ಕೆಗಳಿಂದ ಆಕಾಶದಲ್ಲಿ ಹಾರುವವಾಗ ಅವನು ಗರುಡ ಗರುದ್ಯಾನ್ ದಯತೆ ಇತಿ ಗರುಡ ಅಂತ ಅದು ಧ್ವಜ ಅವನಿಗೆ ಅವನಿಗೆ ತೇರು ಅವನಿಗೆ ರಥ ಗರುಡ ಧ್ವಜ ಎಂಬ ಶಬ್ದಕ್ಕೆ ರಥ ಅಂತ ಅರ್ಥ ಆಗುವುದಿಲ್ಲ ಧ್ವಜ ಅಂದ್ರೆ ಧ್ವಜ ಅಥವಾ ಧ್ವಜದ ಬಟ್ಟೆ ಎರಡರಲ್ಲಿ ಒಂದಾಗುತ್ತೆ ಆ ಶಬ್ದ ಮತ್ತೆ ವಿವರಣೆ ಮಾಡಬೇಕು ಇದು ಅರ್ಥ ಆಗುದಿಲ್ಲ ನಾವು ನಮೀಗ ಅರ್ಥ ಆಗಿಬಿಟ್ಟಿದೆ ಗರುಡ ಧ್ವಜ ಗರುಡ ಅಂತ ಹೇಳಿ ಹೇಳಿ ಆ ಶಬ್ದ ತುಂಬಾ ಪರಿಚಿತ ಆಗಿದೆ ಆದರೆ ಗರುಡ ಎಂಬ ಶಬ್ದಕ್ಕೆ ಮೂಲತಃ ನಾವು ಭಾಷಾಂತರ ಮಾಡಿದರೆ ಗರುಡನೆ ಧ್ವಜವಾಗಿ ಉಳ್ಳವ ಧ್ವಜ ಪಠನೋ ಧ್ವಜ ಮರಣೋ ಏನೋ ಒಂದಾಗಿದ್ದಾನೆ ಇಷ್ಟ ಆಗಬಹುದು ಹೊರತು ಇಷ್ಟರ್ಥ ಬರೋದಿಲ್ಲ ಅದಕ್ಕೆ ನಾವು ಸರ್ದೇ ವ್ಯಾಖ್ಯಾನ ಬೇಕು ಅವನು ಗರುಡ ನಮಸ್ತೆ ಗರುಡ ಧ್ವಜ ನಮಸ್ಕಾರ ನೀನು ಯಾರು ಅಂದ್ರೆ ಗರುಡ ಧ್ವಜ ಗರುಡ ಧ್ವಜ ಅಂತಂದ್ರೆ ಭಗವಂತನ ಧ್ವಜ ಗರುಡ ಅದು ಹೌದು ಎಲ್ಲಿ ಆದರೂ ಭಗವಂತನ ವಿಷ್ಣುವಿನ ದೇವಸ್ಥಾನದಲ್ಲಿ ಉತ್ಸವ ಆಗಬೇಕಾದ್ರೆ ಧ್ವಜಪಟದಲ್ಲಿ ಗರುಡವಿರುತ್ತಾನೆ ಆದರೆ ಅದಲ್ಲ ಮುಖ್ಯ ಗರುಡ ಧ್ವಜ ಅಂತಂದ್ರೆ ಗರುಡನ ಮೇಲೆ ಪ್ರಯಾಣ ಮಾಡುವವ ಅಂತ ಅರ್ಥ ಬರಬೇಕು ಅದು ಗರುಡ ನಾವು ಪ್ರಯಾಣ ಮಾಡ್ತೇವೆ ಆದರೆ ನಮ್ಮ ಪ್ರಯಾಣ ಯಾವತ್ತೂ ಕುಂಠಿತವಾಗಿಯೇ ಇರುವಂತಹದ್ದು ಭಗವಂತನ ವ್ಯಾಪಾರ ಅದು ವಿಚಿತ್ರವಾದ ವ್ಯಾಪಾರಗಳು ಅದು ಒಂದೇ ದಿವಸ ಎಲ್ಲಿಂದ ಎಲ್ಲಿಗೆ ಎಲ್ಲಿಗೆ ಎಲ್ಲಿ ಯಾರು ಕರೆದರೂ ಹೋಗಬೇಕು ಆ ಕೃಷ್ಣ ಧಾರಕಾವಾಸಿಯನ್ನ ಅಂತ ಕರೆದರೆ ಓಡಬೇಕು ಧಾರಕಿಯಿಂದ ಅಲ್ಲಿಗೆ ಹೋಗಬೇಕು ಅದಕ್ಕೆ ಗರುಡ ಬೇಕೇ ಬೇಕು ಗರುಡ ಧ್ವಜ ಅದಕ್ಕೆ ದಾಸರು ಹೇಳಿದ್ದು ಪೊಸ ಪೊಂಬಕ್ಕಿ ದೇರನು ಅಂತ ವಿರಣೆ ಕೊಟ್ಟರು ಗರುಡ ಧ್ವಜ ಎಂಬ ಶಬ್ದಕ್ಕೆ ಧ್ವಜಪಟ ಧ್ವಜಮರ ಯಾವುದೂ ಅರ್ಥ ಅಲ್ಲ ದೇರನು ದೇರಂದ್ರೆ ತೇರು ಗರುಡನೆ ತೇರಾಗಿ ಉಳ್ಳವ ಅಂತ ನೇರ ವ್ಯಾಖ್ಯಾನ ಬರೆದರು ಗರುಡ ಅಂತಿದೆ ಗರುಡ ಅಂದ್ರೆ ಏನು ಗರುತ್ತಿನಿಂದ ಹಾರುವವ ಅದಕ್ಕೆ ಬದಲು ಹೊಂಬಕ್ಕಿ ಅಂತ ಬರೆದರು ಹೊನ್ನ ಹಕ್ಕಿ ಹೊನ್ನ ರೆಕ್ಕೆಯ ಹಕ್ಕಿ ಹೊಂಬಕ್ಕಿ ಐದು ವರ್ಣದ ಗರುಡ ಅವ್ರಿಂದ ಬಂಗಾರದ ಬಂಡೋಲದಲ್ಲಿ ಸೇರಿಕೊಂಡುಂಟು ಇಂತಹ ಗರುಡ ಅವ ಹೊನ್ನ ಹಕ್ಕಿಯ ಗರುಡನ ಮಾಡಿ ಪ್ರಯಾಣ ಮಾಡಿದವ ಅಲ್ಲ ನಿಂತು ಹಾಳಾಗಿ ಮತ್ತೆ ಅವ್ಯವಸ್ಥೆ ಆಗುವುದು ಉಂಟು ಭಗವಂತನ ಪ್ರಯಾಣ ಎಲ್ಲಿಯಾದರೂ ಉಂಟು ದೇವರ ಹೇಳಿದ್ದು ಅಯ್ಯೋ ರತ ಹಾಳಾಯಿತು ಬರಲಿಕ್ಕಾಗಿಲ್ಲ ಅಂತ ಎಂದು ಹೇಳಿಲ್ಲ ರುಕ್ಮಿಣಿ ಸ್ವಯಂವರ ನಿರ್ಣಯ ಆಗಿತ್ತು ದೇವರ ಹೇಳಿದ್ದ ನಾನು ಆ ಸುಮುಹೂರ್ತ ಸಾವಧಾನ ಹೇಳುವುದಕ್ಕಿಂತ ಮುಂಚೆ ನಾನು ತಯಾರು ಅಂತ ಹೇಳಿದ್ದ ಬರಬೇಕು ದ್ವಾರಕೆಯಿಂದ ಹೊರಟು ಬರಬೇಕಲ್ಲಿಗೆ ಹ್ಯಾ ಬಂದ ಕುಂದಿನಪುರಕ್ಕೆ ಬರಬೇಕು ಗರುಡನ ಮೇಲೇರಿ ಬಂದ ಕರೆಕ್ಟ್ ಟೈಮಿಗೆ ಬಂದ ಯಾಕೆಂದ್ರೆ ಗರುಡ ಎಂದೂ ಕೆಟ್ಟದ್ದಿಲ್ಲ ಗರುಡ ರಥ ಕೆಡುವ ಪ್ರಶ್ನೆನೇ ಇಲ್ಲ ಟೈರ್ ಹಾಳಾಯ್ತು ಟೈರ್ ಪಂಚರ್ ಆಯ್ತು ಎಂತ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಹೊಸ ಪೊಂಬಕ್ಕಿ ದೇರು ಅದು ನಿತ್ಯ ಟೈರ್ ಎಲ್ಲ ಹೊಸ್ತಾಗಿ ಎಲ್ಲ ರಿಪೇರ್ ಮಾಡಿ ಕರೆಕ್ಟ್ ಮಾಡಿ ಇಡ್ತಾರೆ ಹೊಸ ಪೊಂಬಕ್ಕಿ ದೇರನ್ನು ಆ ರಥ ಎಂದೂ ಹಾಳಾಗುವಂತಹ ಪ್ರಶ್ನೆನೇ ಇಲ್ಲ ಅದರಿಂದ ಅದು ಗರುದ್ಯಾಮ್ ದಯತೆ ಯಾವತ್ತೂ ಕೂಡ ರೆಕ್ಕೆಗಳ ಮೂಲಕ ಹಾರುತ್ತಲೇ ಇರ್ತದೆ ಎಂದೂ ಕೆಲುವುದಿಲ್ಲ ಅದನ್ನು ದಾಸರು ಗರುಡ ಧ್ವಜ ಆಚಾರ್ಯರು ಹೇಳಿದರು ಅದನ್ನು ಹಾಗೆ ಇಲ್ಲಿ ನಮಗೆ ಭಾಷಾಂತರ ಮಾಡಿದ್ರು ಸ್ವಲ್ಪ ವಿವರಣೆ ಕೊಟ್ಟು ಹೊಸ ದೇರನು ಪಡೆದವ ಅದನ್ನು ಭಗವಂತ ಪಡೆದವ ಈ ಪಡೆದವ ಅಂತ ಹೇಳಿದ್ರಿಂದ ಒಂದು ಮಾತು ನಮ್ಗೆ ನೆನಪಿಕ್ತಾರೆ ಅಂದರೆ ದೇವರೂ ಪರಾಧೀನ ಅಂತ ಚಿಂತನೆ ಮಾಡಬೇಡಿ ದೇವರು ಎಲ್ಲಿ ಬರಬೇಕಾದರೂ ಗರುಡ ಬೇಕು ಬರಲಿಲ್ಲ ಯಾಕೆ ಬರಲಿಲ್ಲ ಇವತ್ತು ಗರುಡ ಇರಲಿಲ್ಲ ನನಗೆ ಬರಲಿಕ್ಕೆ ಅಂತ ಹೇಳಿದ್ರೆ ಇದು ಸುಳ್ಳು ಅಂತ ಹೇಳಬೇಕು ದೇವರ ಹತ್ರ ಯಾಕಂದ್ರೆ ದೇವರಿಗೆ ಗರುಡ ಇಲ್ಲದೆ ಬರಲಿಕ್ಕಾಗುವುದಿಲ್ಲ ಅಂತಿಲ್ಲ ದೇವರು ಸ್ವತಂತ್ರ ದಾಸರು ಹೇಳ್ತಾರೆ ಎಲ್ಲಿಯಾದರೂ ಹೋಗಬೇಕಾದ್ರೆ ಪತಬೊಂಬಕ್ಕಿದೆ ನಾನು ಅದನ್ನು ಬೇಕೇ ಅಂತ ಅದಕ್ಕೆ ಹೇಳಿದ್ರು ಭಗವಂತ ಪಡೆದವ ಅಂತ ಅಂದ್ರೆ ಅದರ ಅರ್ಥ ದೇವರಿಗೆ ಬೇಕಾಗಿಲ್ಲ ಗರುಡ ಬಂದು ಪ್ರಾರ್ಥನೆ ಮಾಡಿಕೊಂಡ ಸ್ವಾಮಿ ನನ್ನ ಸೇವೆ ಆಗಲಿ ನನ್ನನ್ನು ಉಪಯೋಗ ಮಾಡಿಕೊಳ್ಳಿ ಎಲ್ಲೇ ಒಂದು ಅವತಾರ ನೀವು ತೆಗೆದು ನೋಡಿ ಉಳಿದವರದೆಲ್ಲ ಅವತಾರದ ಪಟ್ಟಿಯಲ್ಲಿ ನೋಡಬಹುದು ಹನುಮಂತ ದೇವರಿಂದ ಪ್ರಾರಂಭ ಮಾಡಿ ಎಲ್ರಿಗೂ ಒಂದಲ್ಲ ಒಂದು ರೀತಿಯಾದ ಅವತಾರದಲ್ಲಿ ಪಾತ್ರವನ್ನು ಕೊಟ್ಟಿದ್ದ ನಿರ್ವಹಣೆ ಮಾಡಲಿಕ್ಕೆ ಗರುಡನಿಗೆ ಪಾತ್ರನೇ ಇಲ್ಲ ಎಲ್ಲಿಯೂ ಗರುಡ ಕಾಣಿಸುವುದಿಲ್ಲ ನಮ್ಮ ರಾಮಾವತಾರ ಕೃಷ್ಣಾವತಾರ ಎಲ್ಲಿಯೂ ಪಾತ್ರ ಇಲ್ಲ ಆದ್ರೆ ಎಲ್ಲ ಕಡೆಯಿಂದ ಗರುಡ ಮುಗಿತು ಎಲ್ಲ ಕಡೆ ಉಂಟು ಅವನಿಗೆ ಅವಕಾಶ ಉಂಟು ಅವನಿಗೆ ಬೇರೆ ಅವಕಾಶ ಇಲ್ಲ ಇದೇ ಅವಕಾಶ ಗರುಡನಿಗೆ ಯಾಕೆಂದ್ರೆ ಭಗವಂತ ಹೇಳಿದ ಅಪ್ಪ ನಿನಗೆ ಬೇರೆ ಪಾತ್ರ ಬೇಡ ನಿಂದೇ ಒಂದು ಪಾತ್ರ ಏನು ಪಾತ್ರ ಅಂತಂದ್ರೆ ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಅಂತ ಕಾಣಿಸ್ತಿದೆ ಆಮೇಲೆ ಬಂದುಬಿಡು ಉಂಟು ಆ ಗರುಡ ಹೇಳಿದ ಸ್ವಾಮೀ ನಾನು ನೋಡಬೇಕು ಅಂತ ಯಾವಾಗಲೂ ಇರ್ತದೆ ನಿನ್ನತ್ರ ಬಂದರೆ ಹೇಗೆ ಹಾಗೆ ದೇವರು ಹೇಳಿದ ನಾನು ಬೇಕಾದ ಕರೀತೇನೆ ಈಗ ದೇವರಿಗೂ ಗರುಡನಿಗೂ ಆಗಿರತಕ್ಕಂತಹ ಒಪ್ಪಂದ ಹಾಗಾಗಿ ರಾಮಾಯಣದಲ್ಲಿಯೂ ಒಂದೆರಡು ಬಾರಿ ಭಗವಂತ ಕರೆದದ್ದುಂಟು ನೆನಪಿಸಿದ್ದು ಯಾಕಂದ್ರೆ ಗರುಡನಿಗೆ ತಾಂತ ಅಂತ ಅಷ್ಟೇ ಇದ್ರ ಬಂಧದಿಂದ ನಾಗಪಾಶದಿಂದ ಯಾವಾಗ ಕಟ್ಟಿ ಆಗ್ತಾನೆ ಎಲ್ಲ ಕತಿಗಳನ್ನು ಆಗ ಗರುಡನನ್ನು ಕೇಳಿದ್ದುಂಟು ಗರುಡ ಅಂತ ಫೋನ್ ಮಾಡಿ ಗರುಡನನ್ನು ಕರೆಸಿದ್ದುಂಟು ಆದ್ರೆ ಗರುಡ ಅಹಂಕಾರ ಪಡುವ ಪ್ರಸಂಗನೇ ಇಲ್ಲ ಯಾಕೆಂದ್ರೆ ಮತ್ತೊಂದ್ಸಲ ಹನುಮಪ್ಪನತ್ರ ಹೇಳಿದ ನೋಡು ಸಂಜೀವಿನಿಯ ಔಷಧತಾ ಅಂತ ಹನುಮಪ್ಪ ತಂದ ಸತ್ತ ಕಥೆಗಳೆಲ್ಲ ಬದುಕಿದವು ಆದ್ರಿಂದ ಗರುಡ ನನ್ನಿಂದಲ್ರೆ ಅಂತ ಹೇಳಲಿಕ್ಕೇನಿಲ್ಲ ಭಗವಂತ ಅಂತ ವ್ಯವಸ್ಥೆ ಮಾಡಿರ್ತಾನೆ ಗರುಡ ನೀನು ಬೇಕು ನೀನೇ ಬೇಕು ಅಂತ ಏನಿಲ್ಲವ ಪಡೆದವ ಅಂತ ಅದ್ರೆ ನೀನು ಬೇಕಾಗಿಲ್ಲ ಬೇಕಾದಾಗ ನಿನ್ನನ್ನು ಕರೆಸಿಕೊಳ್ತೇನೆ ಅಂತ ಭಗವಂತ ಗರುಡನ ಮೇಲೆ ಮಾಡಿರ್ತಕ್ಕಂತಹ ಅನುಗ್ರಹ ಅದನ್ನು ದಾಸರು ಹೇಳ್ತಾರೆ ಪಡೆದವ ಪೊಂಬಕ್ಕಿದೇರನು ಪಡೆದವ ಅವಯವಗಳಿಂದ ದಿವಿದರನು ಮ ಹ್ಮ್ ದಿವಿಜರನು ಮಕ್ಕಳಂದದಿ ಪೊರೆವ ಅವಯವಗಳಿಂದ ಪಡೆದವ ತನ್ನ ಅವಯವದಿಂದ ಗರುಡಾದಿಗಳನ್ನು ಪಡೆದವ ದಾಸರು ಹೇಳಿದ್ರು ಬರೀ ಗರುಡ ಮಾತ್ರ ಅಲ್ಲ ಎಲ್ಲ ದೇವತೆಗಳನ್ನು ಕೂಡ ತನ್ನ ತನ್ನ ಅವಯವಗಳಿಂದ ಪಡೆದ ಅವರನ್ನು ಪೊರೆದ ಒಟ್ಟಿಗೆ ಅವಯವಗಳಿಂದ ಪಡೆದ ಅಂತಂದ್ರೆ ಹೇಗೆ ಎಲ್ಲ ದೇವತೆಗಳನ್ನೂ ಪಡೆದ ಒಂದೊಂದು ಅವಯವದಿಂದ ಒಬ್ಬೊಬ್ಬರಿಗೆ ಜನ್ಮವನ್ನು ಭಗವಂತ ಕೊಟ್ಟ ಯಾರನ್ನು ಸೃಷ್ಟಿ ಮಾಡಲಿಕ್ಕೂ ಲಕ್ಷ ಲಕ್ಷ್ಮಿ ಬೇಡ चक्ष सूर्यो अजात मुखाइंद्राचाश्च प्राण्वायु अजयत नाद्या आसीद शीर्षा दौर सतत पद्या तत्वा देवेलू देवेलू भगवंत सृष्टिम ಎಲ್ಲಿಯೂ ಕೂಡ ಲಕ್ಷ್ಮಿಯ ಮೂಲಕ ಅಂತ ಅಲ್ಲಿ ಹೇಳುದಿಲ್ಲ ಲೆಕ್ಕಿಸದೆ ಲಕ್ಷ್ಮಿಯನು ಮತ್ತು ದಾಸರನ್ನು ವಿವರಣೆ ಕೊಡ್ತಾರೆ ಎಲ್ಲ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ತಾನೆ ಆದ್ರಿಂದ ಆದೇವಾಯ ದೇವಾನಯೇ ಎಂತ ಹೇಳ್ತಾರೆ ಆದಿದೇವಾನಾಂ ದೇ ದೇವಾಯ ದೇವತೆ ಆದಿದೇವಾಯ ದೇವಾನೇವಾನಾಂ ಪತಯೆ ಎರಡೂ ಹೌದು ದೇವತೆಗಳಿಗೆಲ್ಲ ಆದಿಯಾದವ ಇವ ಅಂದ್ರೆ ದೇವತೆಗಳನ್ನು ಹುಟ್ಟಿಸವ ಹುಟ್ಟಿಸಿದವ ಅವ ದೇವತೆಗಳನ್ನು ರಕ್ಷಣೆ ಮಾಡುವವ ಅವ ಆಚಾರ್ಯ ಎರಡು ಹೇಳ್ತಾರೆ ಆದಿ ದೇವಾಯ ದೇವಾನಾಂ ಆದಿದೇವಾಯ ಮತ್ತೆ ದೇವಾನಾಂ ಪತ ದೇವತೆಗಳಿಗೆ ಪತಿಯಾದವ ಎರಡು ಅಂಶವನ್ನಲ್ಲಿ ಹೇಳ್ತಾರೆ ಅದನ್ನು ದಾಸರು ಹೇಳ್ತಾರೆ ದೇವತೆಗಳನ್ನು ಅವಯವಗಳಿಂದ ಪಡೆದ ಅಷ್ಟೇ ಅಲ್ಲ ಪೊರೆದ ಪಡೆದ ಪೊರೆದ ಅಂತ ಹೇಳ್ತಾರೆ ಪೊರೆದ ಅಂತ ಅಂದ್ರೆ ಆಚಾರ್ಯರೇ ಹೇಳ್ತಾರೆ ಅಲ್ಲಿ ದೇವಾನಾಸರದ ವೈಶಿಷ್ಟ್ಯ ಏನು ದಾಸರದ ತನ್ನದೇ ವೈಶಿಷ್ಟ್ಯ ದಾಸರದಿದೆ ವ್ಯಾಖ್ಯಾನದ ಕ್ರಮ ವ್ಯಾಖ್ಯಾನಕಾರರು ಇಷ್ಟೇ ಮಾಡಬೇಕಾದ ಕೆಲಸ ಭಗವಂತ ರಕ್ಷಣೆ ಮಾಡ್ತಾನೆ ಹೇಗೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡೋದು ಹೇಗೆ ದಾಸರ ಹೇಳಿದ್ರು ಮಕ್ಕಳಂದದಿ ತಾಯಿ ಮಗುವನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಹಾಗೆ ದೇವತೆಗಳನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಪೊರೆದ ಪತಿ ಪಾತಿ ಪತಿ ಹೀ ಅಂತ ಆ ಪತಿ ಶಬ್ದಕ್ಕೆ ದಾಸರು ವ್ಯಾಖ್ಯಾನವನ್ನು ಕೊಟ್ಟರು ಪತೆಯೇ ಭಗವಂತ ಪತಿ ಪತಿ ಅಂದ್ರೆ ರಕ್ಷಣೆ ಮಾಡುವವ ಮಕ್ಕಳನ್ನು ಮಕ್ಕಲಂದದಿ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡಬೇಕು ಹಾಗೆ ಇನ್ನೇನು ಹೇಳಲಿಕ್ಕಿಲ್ಲ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಹೇಗೆ ಅಂತ ಹೇಳ್ಬೋದು ಹೇಗೆ ಅನ್ನ ಕೊಟ್ಟು ಅಥವಾ ವಸ್ತ್ರ ಕೊಟ್ಟು ಅಥವಾ ವಸತಿ ಕೊಟ್ಟು ಏನು ಹೇಳಿದ್ರೂ ವ್ಯಾಖ್ಯಾನ ಆಗುವುದಿಲ್ಲ ವ್ಯಾ ಪೊರೆಯುವ ಕ್ರಮ ಹೇಗೆ ಅಂತಂದ್ರೆ ಮಕ್ಕಳಂದದಿ ಅಲ್ವಾ ಹಾಸ್ಟೆಲ್ಗೆ ಮಕ್ಕಳು ಸೇರ್ತಾರೆ ಅನ್ನ ಹಾಕ್ತಾರೆ ಬಟ್ಟೆ ಕೊಡ್ತಾರೆ ಇದಕ್ಕೆ ಜಾಗ ಕೊಡ್ತಾರೆ ತಿಂಗಳಾದ ಮೇಲೆ ಫೀಸ್ ಕೇಳ್ತಾರೆ ಅಷ್ಟೇ ಇದೆಲ್ಲ ರಕ್ಷಣೆ ಮಾಡುವ ಆಕ್ರಮ ಮಕ್ಕಳಂದದಿ ಅಂತ ಹೇಳಿದ್ರು ನಾವು ಮಕ್ಕಳಿಗೆ ಅನ್ನ ಹಾಕ್ತೇವೆ ವಸ್ತ್ರ ತಗೊಳ್ತೇವೆ ಏನು ಎಲ್ಲ ಸರ್ವೋಪಚಾರ ಮಾಡ್ತೇವೆ ನಾವು ಮಕ್ಕಳ ಮಗಿನ ಹತ್ರ ನೋಡು ಸಾಕಿದ್ದೇನೆ ಕೊಡು ಫೀಸು ಅಂತ ಯಾರು ಕೇಳ್ತಾರ ಮಕ್ಕಳಂದದಿ ಮಕ್ಕಳನ್ನು ಯಾಕೆ ನಿರ್ವಾಜವಾಗಿ ನಿಷ್ಕಮಷವಾಗಿ ನಿಷ್ಪ್ರಯವಾಗಿ ನಾವು ಪ್ರೀತಿ ಮಾಡ್ತೇವೆ ತೊರೆಯುತ್ತೇವೆ ರಕ್ಷಣೆ ಮಾಡ್ತೇವೆ ಅದೇ ಮಕ್ಕಳಂದದಿ ಇದಕ್ಕಿಂತ ಚೆನ್ನಾಗಿ ವ್ಯಾಖ್ಯಾನ ಮಾಡಲಿಕ್ಕಾಗುವುದಿಲ್ಲ ಸಖತವಾಗಿ ವ್ಯಾಖ್ಯಾನ ಮಾಡಿದ್ರು ಮಕ್ಕಳನ್ನು ಮಕ್ಕಳಂದದಿ ಮಕ್ಕಳನ್ನು ಹೇಗೆ ಅಕ್ಕರೆಯಿಂದ ನಾವು ರಕ್ಷಣೆ ಮಾಡ್ತೇವೆ ಹಾಗೆ ಭಗವಂತ ಎಲ್ಲ ದೇವತೆಗಳನ್ನು ಕೂಡ ರಕ್ಷಣೆ ಮಾಡಿದ ಯಾಕೆಂದ್ರೆ ಭಗವಂತನ ಮಕ್ಕಳಾದ್ರಿಂದ ಅಂತ ದಿವಿಧರನು ಮಕ್ಕಳಂದದಿ ಪೊರೆವ ಅವಯವಗಳಿಂದ ದಿವಿಜರನ್ನು ಪಡೆದ ಹಿಂದೆಗೂ ಮುಂದೆ ಎರಡು ಕಡೆಗೂ ಅನ್ವಯ ದೇವತೆಗಳನ್ನೆಲ್ಲ ಪಡೆದ ಪಡೆದ ಮೇಲೆ ಆದಿದೇವಾಯ ಆಮೇಲೆ ಪೊರೆದ ರಕ್ಷಣೆ ಮಾಡಿದ ಹೇಗೆ ಪೊರೆವ ಪೊರೆವಾ ಅಲ್ಲಿ ಎಲ್ಲವನ್ನೂ ಕೊಡುವವ ಏನು ಕಡಿಮೆ ಮಾಡಲಿಲ್ಲ ಅಂತ ರಕ್ಷಣೆ ಮಾಡುವ ಕ್ರಮ ಅಂತಂದ್ರೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲ ಸರ್ವಕರ್ತಾ ನ ಕ್ರಿಯತೆ ಹೇಳಿದ್ರು ವಶೀವಶೇನ ಕಸಾಪಿ ಯೋಜಿತೋ ವಿಜಿತ ಸರ್ವಕರ್ತಾ ನ ಕ್ರಿಯೇ ಸನ್ನಮಾಮಿ ಪ್ರಮಾಪತಿ ಸರ್ವಕರ್ತ ಅಂತ ಹೇಳಿದ್ರು ಎಲ್ಲವನ್ನೂ ಮಾಡುವವ ಎಲ್ಲವನ್ನೂ ಮಾಡುವವಂದ್ರೆ ಯಾರು ಎಲ್ಲೆಲ್ಲಿ ಬೇಕೋ ಅದನ್ನು ದಾಸರು ಅಲ್ಲಲ್ಲಿ ಅನ್ವಯ ಮಾಡಿಸಿಕೊಂಡ್ರು ಸರ್ವದ ಸರ್ವದ ಎಲ್ಲವನ್ನೂ ಕೊಡುವವ ಸರ್ವಕರ್ತ ಅಂದರು ಸರ್ವವನ್ನು ದಾನ ಕೊಡುವವ ಅಂದರು ಒಂದೇ ಅರ್ಥ ಅದು ಸರ್ವಕರ್ತ ಎಂಬ ಶಬ್ದಕ್ಕೆ ಎಲ್ಲವನ್ನೂ ಮಾಡುವವ ಅಂದ್ರೆ ಎಲ್ಲವನ್ನು ಮಾಡುವವ ಏನು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡುವವ ಅದನ್ನು ಕೊಡುವವ ಸರ್ವದ ಇನ್ನೇನು ಕೇಳಲಿಕ್ಕಿಲ್ಲ ಅದರ ಬಗ್ಗೆ ಸರ್ವದ ಅಂದ್ರೆ ಸೃಷ್ಟಿ ಬೇಕು ಸ್ಥಿತಿ ಬೇಕು ಸಂಹಾರ ಬೇಕು ಜ್ಞಾನ ಬೇಕು ನಿಯಮನೆ ಬೇಕು ಮೋಕ್ಷ ಬೇಕು ಸರ್ವದ ದೇವತೆಗಳಿಗೆ ಎಲ್ಲವನ್ನೂ ಮಾಡ್ತಾನೆ ಭಗವಂತ ಸರ್ವದ ಅಲ್ಲ ದೇವತೆಗಳಿಗೂ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಎಲ್ರಿಗೂ ಮಾಡ್ತಾನೆ ದೇವತೆಗಳಿಗೆ ಏನು ವೈಶಿಷ್ಟ್ಯ ಅಂದ್ರೆ ಅದಕ್ಕೆ ದಾಸರು ಹೇಳಿದರು ರಕ್ಕಸ ಅಂತಕ ಅಂತ ಹೇಳಿದರು ರಕ್ಕಸರಿಗೆ ನಾಶಕ ರಕ್ಕಸರನ್ನು ಕೊಂದವ ಅಂತಂದರು ಆದರೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಯುವುದಲ್ಲ ಒಬ್ಬರನ್ನು ಬೇಕಾದ್ದನ್ನು ಕೊಟ್ಟು ರಕ್ಷಣೆ ಮಾಡಿದ ಅಯೋಗ್ಯರಾಗಿದ್ದರೆ ಅಸುರರಾಗಿದ್ದರೆ ರಕ್ಕಸ ಅಂತಕ ರಕ್ಕಸರನ್ನು ಅಂತಕ ಅವರನ್ನು ಅಂತ ಬಿಡಿಸಿದ ಅವರನ್ನು ನಾಶ ಮಾಡಿದ ಅಂತ ಅದನ್ನು ಆಚಾರ್ಯರು ಹೇಳಿದ್ದಾರೆ ಅದಿದೇವ ಯ ದೇವ ನಾಂ ಸಾಧಿತಾರಯೇ ಅರಿಗಳನ್ನು ಸಾಧಿತ ಸಂಹಾರ ಮಾಡಿದ್ದಾನೆ ಭಗವಂತ ಸಾಧಿತ ಅರಿ ಎಲ್ಲಾ ದೈತ್ಯರನ್ನು ಅರಿಗಳನ್ನು ಶತ್ರುಗಳನ್ನು ರಾಕ್ಷಸರನ್ನು ಭಗವಂತ ಸಂಹಾರ ಮಾಡಿದವ ಅದರಿಂದ ಸರ್ವ ಸಂಹಾರ ಮಾಡಿರತಕ್ಕಂಥವ ಅಂದ್ರೆ ದೈತ್ಯರನ್ನು ಅಂತಕ ಅಂತಕ ಅಂದರೆ ಅದು ಒಳ್ಳೆಯ ಶಬ್ದದು ರಸಾಂತಕ ದೈತ್ಯರನ್ನು ಕೊಲ್ಲುವುದಂದ್ರೆ ಏನು ಅಥ ದೈತ್ಯ ಹಿ ತಮ ಸಿಸ್ತಿರ ವ್ಯಾಖ್ಯಾನ ದೈತ್ಯರನ್ನು ಕೊಂದ ದೈತ್ಯರನ್ನು ಕೊಲ್ಲುವುದೇ ನಮ್ಮನ್ನು ಕೊಲ್ತಾನೆ ಒಂದಿವಸ ಅದರಂದು ದೈತ್ಯರನ್ನು ಕೊಂದ ಏನು ವೈಶಿಷ್ಟ್ಯ ಅಥ ದೈತ್ಯಹತಿ ಹಿ ತಮ ದುಃಖವನ್ನು ಕೊಡುವುದೇ ದೈತ್ಯರನ್ನು ಕೊಲ್ಲುವುದು ಅಂತಂದ್ರೆ ಅಥವಾ ದೈತ್ಯಹತಿ ಹಿ ತಮ ಸಿಸ್ತಿರ ದುಃಖವನ್ನು ಕೊಡುವವ ಅಂದ್ರೆ ಅಲ್ಲಿವರೆಗೆ ಆರಾಮವಾಗಿರ್ತಕ್ಕ ದೈತ್ಯರಿಗೆ ಸುಖ ಇಲ್ಲ ಅಂತ ಮಾಡಿ ದುಃಖವನ್ನು ಕೊಡುವಂತ ದಾಸದ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ನೋಡಿ ರಕ್ಕಸ ಅಂತ ಕಾ ರಕ್ಕಸರನ್ನು ಮುಗಿಸಿದವ ಅಂತ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ರಕ್ಕಸರಿಗೆ ಅಂತ ಕ ಕಾ ಅಂದ್ರೆ ಸುಖ ಅದನ್ನು ಅಂತ ಬೆಳೆಸಿದವ ನಿಮಗೆ ಇನ್ನೂ ಸುಖ ಇಲ್ಲ ಮುಗಿದೋಯಿತು ಅಂತ ದೇವರು ಮಾಡ್ತಾನೆ ದೈತ್ಯರನ್ನು ತಮಸ್ಸಲ್ಲಿ ಹಾಕುವುದಂದ್ರೆ ಏನು ಇನ್ನು ಮುಂದೆ ನಿಮಗೆ ಕಾ ಇಲ್ಲ ಕಾ ಅಂದ್ರೆ ಸುಖ ಇಲ್ಲ ನಿಮಗೆ ಅಂದ್ರೆ ದುಃಖನೇ ಅಲ್ಲಿವರೆಗೆ ಸುಖ ದುಃಖ ಸುಖ ದುಃಖ ಸುಖ ಮಿಶ್ರಿತವಾದ ಇತ್ತು ಆಮೇಲೆ ಸುಖ ಕಿಂಚಿತ್ತೂ ಇಲ್ಲ ರಕ್ಕಸರ ಕಾವನ್ನು ಅಂತ ನಾಶ ಮಾಡಿದವ ಇನ್ನು ಮುಂದೆ ನಿಮಗೆ ಸುಖ ಎಂಬುದು ಇಲ್ಲವೇ ಇಲ್ಲ ಎಷ್ಟು ಒಳ್ಳೆಯ ವ್ಯಾಖ್ಯಾನ ಸಾಧಿತಾರೆಯೇ ಎಂಬುದಕ್ಕೆ ದಾಸರು ಒಳ್ಳೆಯ ವಿವರಣೆಯನ್ನು ಕೊಟ್ಟರು ರಕ್ಕಸಂತಕಾ ನೈವೇದ್ಯ ಸಮರ್ಪಣೆ ಮಾಡುವಾಗ ಇದಾನ ಮಾಡಬೇಕಾಗಿರತಕ್ಕಂತಹ ಅಂಶಗಳು ನಾವು ನೈವೇದ್ಯ ಮಾಡ್ತಾ ಇದ್ದೇವೆ ಇದರಿಂದ ದೇವರೇ ನೋಡು ಇಷ್ಟು ನಿನಗೆ ನೈವೇದ್ಯ ಕೊಟ್ಟಿದ್ದೇನೆ ಇಷ್ಟು ಭೋಗ ಕೊಟ್ಟಿದ್ದೇನೆ ನನಗೆ ಎಷ್ಟು ಕೊಡಬೇಕು ಗೊತ್ತೋ ನಿನಗೆ ದೇವರೇ ಹೇಳಿದ ನನಗೆ ಲೆಕ್ಕಿಸದೆ ಲಕುಮಿಯನು ಪಕ್ಕಳಲ್ಲಿ ಬೊಮ್ಮನನು ಬೆದವ ಅಂತ ಅನುಸಂಧಾನ ಮಾಡಿಬಿಟ್ರೆ ಒಬ್ಬ ಬೇಡಪ್ಪ ನಮ್ಮ ನೈವೇದ್ಯ ಲೆಕ್ಕ ದೇವರ ನನಗೋಸ್ಕರ ಪ್ಲೀಸ್ ತಕೊಳ್ಳು ಅಂತ ಹೇಳಬೇಕು ನಿನಗೋಸ್ಕರ ಅಲ್ಲ ನನಗೋಸ್ಕರ ತಕ್ಕೊಳ್ಳು ಅಂತ ಒತ್ತಾಯ ಮಾಡಿ ನಾವು ಕೊಟ್ಟು ಬರಬೇಕು ಅದು ದಾಸರು ಹೇಳುವಂತಹ ಕ್ರಮ ಕೆಲವು ಮದುವೆಯಲ್ಲಿ ಹಾಕಿರ್ತಾರೆ ಕೆಲವರು ಹಾಕಿರ್ತಾರೆ ಉಡುಗರೇ ಆಶೀರ್ವಾದ ಅಂತ ಕೆಲವರು ಹಾಕಿರ್ತಾರೆ ಆಶೀರ್ವಾದವೇ ಉಡುಗರೆ ಅಂತ ಆಶೀರ್ವಾದವೇ ಹುಡುಗಿರೆ ಅಂತಂದ್ರೆ ಬೇಡ ಏನು ತೆಕ್ಕೊಳ್ಳುದಿಲ್ಲ ಅವರಿಗೆ ಸಮಸ್ಯೆ ಯಾಕೆಂದ್ರೆ ಉಡುಗಿರ ತೆಕೊಂಡ್ರೆ ಉಡುಗಿರ ಕೊಡಬೇಕಲ್ಲ ನಾವು ತೆಕೊಂಡ್ರಿಂದ ಕೊಡಬೇಕಾದ ಪ್ರಸಂಗ ಇಲ್ಲಿ ಇದು ತರಬಿಟ್ಟು ಅಷ್ಟೇ ಬೇಡ ಅಂತ ಅದ್ರ ಅರ್ಥ ಅಲ್ಲ ಅವರಿಗೆ ಬೇಡ ಅಂದ್ರೆ ಕೊಡುವ ಪ್ರಸಂಗ ಬೇಡ ಅಂದ್ರೆ ಪಿಟ್ಟುಕೊಳ್ಳಕ್ಕೆ ಬರೆದಿಡಬೇಕು ಯಾರ್ಯಾರು ಬಂದ್ರು ಅವರಿಗೆ ಮಾತ್ರ ಕೊಡಬೇಕು ಇನ್ನೊಬ್ಬರಿಗೆ ಕೊಡಬಾರದು ಒಂದು ಮನೆಯಲ್ಲಿ ಎರಡು ಮದುವೆ ಆಗಿರ್ತದೆ ಅಲ್ಲಿ ನಮಗೆ ಬಂದದ್ದು ಒಂದು ಕೊಡದು ಎರಡು ಕೊಡಬೇಕಾಗುತ್ತೆ ಇದೆಲ್ಲ ಸಾವಿರ ಸಮಸ್ಯೆಗಳು ಅವನು ಹಾಗಾಗಿ ಅದಕ್ಕೆ ಆಶೀರ್ವಾದವೇ ಉಡುಗಿರೆ ಅಂತ ಹಾಕಿರ್ತಾರೆ ನಾವು ನಮ್ಗೆ ನೋಡಿಲ್ಲ ಇನ್ವಿಟೇಷನ್ ಹಿಡ್ಕೊಂಡು ಹೋಗಿದ್ದೇವೆ ಮತ್ತೇನು ಮಾಡಬೇಕು ಪ್ಲೀಸ್ ತಗೊಳ್ಳ್ರಿ ತಮ್ಮ ಇಲ್ಲ ನಮ್ದು ಬೋರ್ಡ್ ಇದೆ ಓದಿ ನಾನ್ ನೋಡ್ಲಿಲ್ಲ ಇನ್ವಿಟೇಷನ್ ತಕೊಳ್ಳಿ ಒತ್ತಾಯ ಮಾಡಿ ಬೇಡಾದ್ರೂ ಬೀಸಾರಿ ಬರಬೇಕು ನಾವು ಹಾಗೆ ನಮ್ಮ ದೇವರಿಗೆ ನೈವೇದ್ಯ ಸಾರ್ಪಣಂದ್ರೆ ಅಷ್ಟು ಕಷ್ಟ ಇದೆ ಯಾಕೆಂದ್ರೆ ಅವನಿಗೆ ಬೇಕಾಗಿಲ್ಲ ಲೆಕ್ಕಿಸನು ಯಾರ್ದೂ ಲೆಕ್ಕ ಇಲ್ಲ ಯಾರೂ ಬೇಕಾಗಿಲ್ಲ ಆದ್ರೆ ತೆಕೊಳ್ತಾನೆ ಯಾರಿಗೋಸ್ಕರ ತೆಕ್ಕೊಳ್ತಾನೆ ನಾವು ಒತ್ತಾಯ ಮಾಡಿದ್ದಕ್ಕೆ ಪ್ಲೀಸ್ ಅಂತ ಬೇಡಿಕೊಂಡದ್ದಕ್ಕೆ ಭಗವಂತ ಸ್ವೀಕರಿಸುತ್ತಾನೆ ಅದ್ರ ನೈವೇದ್ಯ ಸಮರ್ಪಣೆ ಮಾಡುವಾಗ ಪ್ರಹ್ಲಾದರಾಜರು ಹೇಳಿದ ಹಾಗೆ ನಿಜ ಲಾಭ ಪೂರ್ಣ ಅನು ಯಾವುದೂ ಬೇಕಾಗಿಲ್ಲ ಅನ್ನುವ ಅನುಸಂಧಾನ ನಮ್ಮಲ್ಲಿ ಇರಬೇಕಾದ ಈ ಅನುಸಂಧಾನದ ಜೊತೆಗೆ ದೇವತೆಗಳನ್ನೂ ರಕ್ಷಣೆ ಮಾಡುವವಾ ಅನ್ನುವ ಅನುಸಂಧಾನ ಈ ನೈವೇದ್ಯ ಸಮರ್ಪಣೆ ಮಾಡ್ತೇವೆ ಈ ನೈವೇದ್ಯದಲ್ಲಿ ದೇವತೆಗಳು ಇರ್ತಾರೆ ಅವರಿಗೆ ಆನಂದವನ್ನು ಕೊಡಬೇಕಾಗಿತ್ತು ಇದು ಒಂದು ಅನುಸಂಧಾನದಲ್ಲಿ ನಾವು ಸೇರಿಸಿಕೊಳ್ಳಬೇಕಾಗಿರತಕ್ಕಂಥದ್ದು ಅದರ ಜೊತೆಗೆ ಮತ್ತೊಂದು ನಮ್ಮ ನೈವೇದ್ಯ ಸಮರ್ಪಣೆ ಹೇಗೆ ಮುಂದಿನ ನುಡಿಯಲ್ಲಿ ದಾಸರು ಹೇಳ್ತಾರೆ ಅದು ಹೇಗೆ ಸಿದ್ಧ ನಾವು ಮಾಡಬೇಕು ಅಂತ ಅದು ರಕ್ತಸಾಂತಕ ನಾವು ನೈವೇದ್ಯ ಮಾಡುವಾಗ ಅದು ದೇವರಿಗೆ ಮಾತ್ರ ಕೊಡುದು ಚಿಂತನೆ ಮಾಡಿದರೆ ಕೃಷ್ಣಾಯನ ಮಹಾ ರಾಮಾಯಣ ಮಹ ಥ್ರೀವಾಯನ ಮಹ ಅಂತ ಹೇಳಿದರೆ ಅದು ದೇವರಿಗೆ ಹೋಗಿ ಮುಟ್ಟುವುದಿಲ್ಲ ಅಂತ ಕರೆಕ್ಟ್ ಅಡ್ರೆಸ್ ಬರೀಬೇಕು ನಾವು ಹೇಗೆ ಮುಟ್ಟಿಸ್ಬೇಕು ಅಂತ ಹಾಗೆ ಅಡ್ರೆಸ್ ಬರದಿಲ್ಲ ಅಂತಂದರೆ ನಮ್ಮ ಅನುಸಂಧಾನ ಗೋಲಕತ್ರೆಯ ಚಿಂತನೆ ಗೋಲಕ ಪಂಚಕ ಚಿಂತನೆ ನಂದು ಆಗಲಿಲ್ಲ ಅಂತ ಆದರೆ ಆವಾಗ ಅದನ್ನು ದೇವರು ಭಗವಂತನಿಗೆ ಮುಟ್ಟುವುದಿಲ್ಲ ರಾಕ್ಷಸರಿಗೆ ಹೋಗಿ ಮುಟ್ಟುತ್ತೆ ಅಂತ ಆದರೆ ರಾಕ್ಷಸರಿಗೆ ಮುಟ್ಟಬಾರದು ದೇವರಿಗೆ ಹೋಗಿ ಮುಟ್ಟಬೇಕು ಅಂತ ಆದ್ರೆ ಈ ಅನುಸಂಧಾನ ಬೇಕು ರಕ್ಕಸಾಂತಕ ಅಂತ ಹೇಳಬೇಕು ನೈವೇದ್ಯ ಸಮರ್ಪಣೆ ಮಾಡುವಾಗ ರಕ್ಕಸರಿಗೆ ಸಿಟ್ಟು ಬರುತ್ತೆ ಓಡಿ ಹೋಗ್ತಾರೆ ಭಗವಂತನಿಗೆ ಹೋಗಿ ಮುಟ್ಟುತ್ತೆ ಅಂದ್ರೆ ಆ ಗೋರಕತ್ರೆ ಚಿಂತನೆ ಮಾಡಿ ರಕ್ಕಸರನ್ನು ಕೊಂದವ ಕೊಂದವ ಕೊಂದವ ಅಂದ್ರೆ ಆ ರಾಕ್ಷಸರಿಗೆ ಈ ಶಬ್ದ ಕೇಳಲಿಕ್ಕಾಗುದಿಲ್ಲ ಎಲರ್ಜಿ ಆಗುತ್ತೆ ಓಡಿ ಹೋಗ್ತಾರೆ ಸಾಧಿತಾರಯೇ ಅಂತ ನಾವು ಚಿಂತನೆ ಮಾಡಬೇಕಾದ್ರೆ ರಕ್ಕಸಾಂತಕ ಹೆಸರೇ ಒಳ್ಳೆಯ ಶಬ್ದ ಸಂಸ್ಕೃತದಲ್ಲಿ ರಾಕ್ಷಸ ಅಂತ ಕರಿತೇವೆ ರಕ್ಷ ಅಂತ ಕರಿತೇವೆ ಯಾಕೆ ಗೊತ್ತು ರಾಕ್ಷಸ ಅಂತ ಹೆಸರು ರಾಕ್ಷಸರನ್ನು ಏನು ಮಾಡಲಿಕ್ಕಾಗುವುದಿಲ್ಲ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ ಅಂತ ಇಟ್ಕೊಳ್ಳಿ ಹೋಗ್ತಾ ಇರುವಾಗ ಒಂದು ಗೂಳಿ ಬಂತು ಅದು ಓಡಿಕೊಂಡು ಓಡಿಕೊಂಡು ಬಂತು ಏ ಗೂಳಿ ದಾರಿ ಬಿಟ್ಟು ಹೋಗು ನಾನು ನನ್ನ ದಾರಿ ಇದು ಅಂತ ಹೇಳಿದ್ರೆ ನಮಗೆ ಬಂದು ಹಾಯುತ್ತೆ ನಮ್ಮನ್ನು ಕೊಂದು ಬಿಡುತ್ತೆ ಅಷ್ಟೆ ನಾವೇನ್ ಮಾಡ್ಬೇಕು ಅದಕ್ಕೆ ಆ ಗೂಳಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಹೊರತು ಗೂಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಗಾಡಿ ಬರ್ತಾ ಇರ್ತದೆ ಪಾವ ಬ್ರೇಕ್ ಫೈಲ್ ಯೋ ಗಾಡಿನಿಂದ ಬರಬೇಕಾದ ಮೇವೇಲೋ ಬರುತ್ತೆ ಪಾ ಪಾವ ಹೇಳ್ತಾನೆ ಬ್ರೇಕ್ ಫೈಲ್ ಆಯ್ತ್ರಿ ಅಂತ ಹೇಳ್ತಾನೆ ನಮ್ದೆ ಜೀವನ ಫೈಲ್ ಆಗಿಬಿಡುತ್ತೆ ಅಷ್ಟೇ ಅದಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ರಾಕ್ಷಸ ಅಂದ್ರೆ ಇದೇ ಅರ್ಥ ರಾಕ್ಷಸರು ಎಲ್ಲಿದ್ದಾರೆ ಅಂತ ಕೇಳ್ತಾರಲ್ಲ ಇದೇ ರಾಕ್ಷಸರು ಅಂತಂದ್ರೆ ಯಾರಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕೋ ಅವರು ರಾಕ್ಷಸರು ರಕ್ಷಂತಿ ಆತ್ಮಾನಂ ಯತ್ ರಕ್ಷ ಯಾರಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕೋ ಅವರು ರಕ್ಷಸರು ಆದ್ರಿಂದ ಯಾರಿಗೆ ಯಾರು ರಾಕ್ಷಸರು ಗೊತ್ತಿಲ್ಲ ಅವರವರು ತೀರ್ಮಾನ ಮಾಡಿಕೊಳ್ಳಿ ಆದ್ರಿಂದ ಯಾರಿಂದ ರಕ್ಷಣೆ ನಮಗೆ ಬೇಕೋ ಅವರು ರಾಕ್ಷಸರು ಅವರಿಗೆ ಅಂತಕ ನೈವೇದ್ಯ ಸಮರ್ಪಣೆ ಮಾಡುವಾಗಂತೂ ಚಿಂತನೆ ಬೇಕೇ ಬೇಕು ಯಾರ ಕೈ ಹೇಗಿರ್ತದೆ ನೈವೇದ್ಯದಲ್ಲಿ ಅಂತ ಗೊತ್ತಿರುವುದಿಲ್ಲ ಆದ್ರಿಂದ ನೈವೇದ್ಯ ಸಮರ್ಪಣೆ ಮಾಡುವಾಗ ರಕ್ಷಸ ಸ್ವಾಮಿ ಯಾರಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಗೊತ್ತಿಲ್ಲ ನಮಗೆ ಯಾವತ್ತೂ ನೋಡಿಕೊಳ್ಳುತ್ತಾ ಎಷ್ಟೇ ಬುಲೆಟ್ ಪ್ರೂಫ್ ಗಾಡಿಯಲ್ಲಿ ತಿರುಗಾಡಿ ನೀವು ಒಬ್ಬ ರಾಜಕೀಯ ವ್ಯಕ್ತಿಗಳು ಬಂದಿದ್ರು ಉಡುಪಿಗೆ ಅವರಿಗೆ ತೀರ್ಥ ತೆಕೊಂಡ್ರು ಕೊಟ್ಟರು ತೀರ್ಥ ಕೊಟ್ಟರು ತೀರ್ಥ ಕೈಗೆ ಹಾಕೊಂಡ್ರು ಅವ್ರು ಏನು ಮಾಡಿದ್ರು ಗೊತ್ತೋ ತಕೊಳ್ಲಿಲ್ಲ ಅವರು ಅವ್ರು ಅಂತ ಬಂದರು ಪಕ್ಕದಲ್ಲಿದ್ದವ್ರು ಹೇಳಿದ್ರು ರೀ ತಕೊಳ್ಬೇಡಿ ಕೇಳಿದ್ರು ಅವರು ಯಾಕಂದ್ರೆ ಅವರು ಆತೇಜಿ ಪಾಪ ಎಷ್ಟು ನನಗೆ ಅನ್ನಿಸಿತು ಅವರಿಗಿಂತ ನಾನೇ ಸ್ವತಂತ್ರ ಅಂತ ಪಾಪ ಅವ್ರಿಗೆ ಕಷ್ಟ ನೋಡಿ ಅವ್ರು ಇಡೀ ಆಳುವವರು ತೀರ್ಥ ತಗೊಳ್ಳಿಕ್ಕಾಗಿಲ್ಲ ತೀರ್ಥವನ್ನು ಅಲ್ಲಿ ಕೇಳಿದ್ರು ನೋಡಿ ಆಶ್ಚರ್ಯ ನೋಡಿ ಕೇಳಿದ್ರು ಅವ್ರ ರೀ ಯಾಕೆ ತೀರ್ಥಿಕೆ ತಗೊಳ್ಳಲಿಲ್ಲ ಅಂತ ಡೌಟ್ ಅಂತ ಹೇಳ ಸಂಶಯ ಅಂತ ಹೇಳಿದ್ರಂತೆ ಡೌಟ್ ಉಂಟು ಅದರಲ್ಲಿ ನೋಡಿ ಆಶ್ಚರ್ಯ ಅಂದ್ರೆ ನೋಡಿ ಇಷ್ಟು ಪಾಪ ರಕ್ಷಣೆ ಕೊಟ್ಟರು ಕೊನೆಗೆ ಆ ಬಾಂಬಿಗೆ ಆ ಹುತಾಗಿ ಸತ್ತೇ ದೇವರ ತೀರ್ಥ ತೆಕ್ಕ ಹಿಂದೆ ಮುಂದೆ ಹೊಡೆದ್ರು ಕೊನೆಗೆ ತೀರ್ಥ ಬಾಯಿಗೆ ಹಾಕಬೇಕಾಯ್ತು ಹಾಕಿದ್ರೆ ಬೇರೆ ಅಂತ ತೀರ್ಥ ಹಾಕುವ ಬಂತು ಆದ್ರೆ ಆಹಾರದಲ್ಲಿ ಯಾರು ಏನು ಹೇಗೆ ಅಂತ ಗೊತ್ತಿರೋದಿಲ್ಲ ನಮಗೆ ಎಲ್ಲಿ ಯಾರು ಏನು ಮಾಡ್ತಾರೆ ಅಂತ ರಕ್ಷಸ ಅಂತ ಅಂತ ಕರೀತಾರೆ ನಾವು ನೈವೇದ್ಯ ಯಾರು ಮಾಡ್ತಾರೆ ಯಾರು ಮುಡತಾರೆ ಎಲ್ಲಿ ಏನು ಬೀಳುತ್ತೆ ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿರುವುದಿಲ್ಲ ಅಡಿಗೆ ಮಾಡಿಡ್ತಾರೆ ಮುಚ್ಚಿಡ್ಬೇಕು ಅಂತ ಹೇಳ್ತಾರೆ ಅಡಿಗೆ ಪಾತ್ರೆಯಲ್ಲಿ ಒಲೆಯಲ್ಲಿ ಇಟ್ಟಿರ್ತಾರೆ ಮುಚ್ಚಬೇಕು ಅಂತ ಹೇಳ್ತಾರೆ ಪಾಪ ಒಂದು ತೆಗೆದ ಮರ್ತು ಹೋಯ್ತು ಬಿತ್ತು ನಮ್ಮ ಹಲ್ಲೆ ಆಯಿತು ಅಷ್ಟೇ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಹೇಳೋದು ನಮಗೆ ಅಷ್ಟು ಕಣ್ಣಿಟ್ಟು ಕಾಯಲಿಕ್ಕಾಗುವುದಿಲ್ಲ ರಕ್ಷ ರಕ್ಕಸಾಂತಕ ಅಂತ ಹೇಳಿ ಅನುಸಂಧಾನ ಮಾಡಬೇಕು ನಾವು ರಕ್ಕಸಾಂತಕ ಅಂತ ನಾವು ಅನುಸಂಧಾನ ಮಾಡಿದ್ರೆ ಅದಕ್ಕೆ ಹಲ್ಲಿ ಬಿದ್ದು ಅದನ್ನು ನಾವು ತಿಂದ್ರು ನಮಗೆ ಏನಾಗುವುದಿಲ್ಲ ರಕ್ಕಸಾಂತಕ ಅಂತ ದಾಸರು ಹೇಳಿದ್ರು ಭಗವಂತನಿಗೆ ನಾವು ಒಪ್ಪಿಸಿ ಬಿಟ್ರೆ ರಕ್ಕಸಾಂತಕ ಅಂತ ಹೇಳಿದ್ರೆ ಯಾರಿಂದ ನಮ್ಮ ರಕ್ಷಣೆ ಸ್ವಾಮಿ ಅವರಿಗೆ ಅಂತಕನೇನಾಗುವಂತ ಹೇಳಿದ್ರೆ ಆಗ ನಾವು ಸುರಕ್ಷಿತರಾಗಿ ನಾವು ಪಾರಾಗ್ತೇವೆ ರಕ್ಕಸಾಂತಕ ವಾದಿರಾಜರು ಹಾಗೆ ಮಾಡಿದ್ರಲ್ಲ ಅವರಿಗೇನು ಆಗುದಿಲ್ಲ ಅವರು ಮಾಡಿದ ಕ್ರಮ ಹಾಗೆ ಅವರಿಗೆ ಗೊತ್ತಾಗ್ತು ವಿಷ ಹಾಕಿದ್ದಾರೆ ಅವರು ಹೈಗ್ರೀವ ದೇವರಿಗೆ ಸಮರ್ಪಣೆ ಮಾಡಿದರು ಹೈಗ್ರೀವ ದೇವರ ಕಂಠ ನೀಲಾಯಿತು ಅವರಿಗೇನು ಆಗ್ಲಿಲ್ಲ ತಕ್ಕೊಂಡ್ರೂ ಆಗ್ತಿರ್ಲಿಲ್ಲ ಗೊತ್ತಾಗಬೇಕು ಅದಕ್ಕೆ ಹಾಗೆ ಅವರು ಮಾಡಿದ್ರು ರಕ್ತಸಾಂತಕ ರಣದೊಳಗೆ ಎಲ್ಲಿ ರಣದೊಳಗೆ ಯುದ್ಧದ ಯುದ್ಧದೊಳಗೆ ರಕ್ಕಸಾಂತಕ ರಕ್ಕಸಾಂತಕ ಅಂತಂದ್ರೆ ಎರಡು ರೀತಿ ರಾಕ್ಷಸರನ್ನು ಕೊಲ್ಲೇಕಾಗುತ್ತೆ ಒಂದು ಗುಟ್ಟಲ್ಲಿ ಮಲಗಿರ್ತಾರೆ ಹೋಗುವುದು ಕೊಲ್ಲ ಈಗೆಲ್ಲ ಕೊಲ್ಲುವ ಕ್ರಮ ಹಾಗೆ ನೋಡಿ ಎಲ್ಲೋ ಹೋಗ್ತಾ ಇರ್ತಾನೆ ಹಿಂಬ ಗದಿ ಹೊಡೆಯುದು ಇದೆಲ್ಲ ದುರ್ಬಲರ ಲಕ್ಷಣ ಇತ್ತು ಮಳೆಗಿದ್ದಾಗ ಕೊಲ್ಲುದು ಆಕೆ ಇದಾಗ ಆಕೆ ಹೋದಾಗ ಕೊಲ್ಲದು ಈಚೆ ಹೋದಾಗ ಕೊಲ್ಲುವ ಕ್ರಮ ಅಂದ್ರೆ ಹೇಗೆ ಅಂದ್ರೆ ಹಿಂದಿನ ಕಾಲದ ಯುದ್ಧ ಅಂದ್ರೆ ಹಾಗೆ ಎದುರಿಗೆ ಎದುರು ಮುಖಕ್ಕೆ ಮುಖ ಕೊಟ್ಟು ಯುದ್ಧ ಮಾಡಬೇಕು ಇದು ರಕ್ಕಸಾಂತಕ ಭಗವಂತ ಸಂಹಾರ ಮಾಡುವ ಕ್ರಮ ಹಾಗೆ ರಕ್ಕಸಾಂತಕ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಿದ ರಣದೊಳಗೆ ರಕ್ಕಸಾಂತಕ ರಾಮ ಅಡಗಿಕೊಂಡದ್ದಿದೆ ಅದು ಯಾರನ್ನು ಭಕ್ತರನ್ನು ಅದು ಪ್ರಾಬ್ಲಮ್ ಎರಡು ಭಕ್ತರು ಜಗಳಾಡಿಕೊಂಡಾಗ ಅದು ಸಮಸ್ಯೆ ಇದ್ದೇವರಿಗೆ ತೆರೆಯ ಮೆರೆಯಲ್ಲಿ ಕೊಲ್ಲಬೇಕಾಯ್ತು ರಾಕ್ಷಸರನ್ನು ಕೊಲ್ಲುವ ಕ್ರಮ ಹೇಗೆ ಹಿಂಬದಿಯಲ್ಲಿ ಅಲ್ವೇ ಅಲ್ಲ ಎದುರಿಗೆ ಎದುರು ನಿಂತು ಭಗವಂತ ಯುದ್ಧ ಮಾಡಿ ಸಂಹಾರ ಮಾಡ್ತಾನೆ ರಣದೊಳಗೆ ರಕ್ಕಸಾಂತಕ ಅಂದ್ರೆ ದೇವರಿಗೆ ರಾಕ್ಷಸರನ್ನು ಸಂಹಾರ ಮಾಡುವ ಶಕ್ತಿ ಪೂರ್ಣವಾಗಿದೆ ಆದ್ರಿಂದ ಯುದ್ಧ ಮಾಡಿ ಭಗವಂತ ಅವರನ್ನು ಸಂಹಾರ ಮಾಡ್ತಾನೆ ರಣದೊಳಗೆ ರಕ್ಕಸಾಂತಕ ನಿರ್ದುಕ್ಕ ಸುಕಮಯ ಕಾಯ್ದ ಪಾರ್ಥನ ಸೂತ ನೆಂದೆಣಿಸಿ ನಿರ್ದುಃಖ ಸುಖಾಮಯ ಅದನ್ನು ನೈವೇದ್ಯ ಸಮರ್ಪಣೆ ಮಾಡುವಾಗ ಬಹಳ ವಿಶೇಷವಾಗಿ ಚಿಂತನೆ ಮಾಡಬೇಕಾಯ್ತು ನಿರ್ದುಕ್ಕ ಸುಕಮಯ ನಮ್ದು ಕ್ರಮೇ ಆಗೇ ದೇವ್ರೆ ಸ್ವಲ್ಪ ಸ್ನಾನ ಮಾಡಿ ಬರುವಾಗ ಲೇಟ್ ಆಯ್ತು ಏನ್ ಮಾಡಬೇಡ ಹಸಿವಾಗ್ತಾ ಇದ್ದೀನಿ ಪಾಪ ಅಯ್ಯೋ ಎಷ್ಟು ಕಷ್ಟ ಆಯ್ತೋ ಏನೋ ಸ್ವಲ್ಪ ತಿಂದು ಬಿಡು ಅಂತ ಅಳ್ಬೇಡ ಅಂತ ಅಲ್ಲ ನಿರ್ದುಕ್ಕ ಸುಖಮಯ ನೀನು ಆರಾಮವಾಗಿದ್ದಿ ಆದರೂ ತಿನ್ನು ಅಂತ ನಾವು ಹೇಳ್ತೇವಲ್ಲ ಎಲ್ಲಾಗ ಟಿಫಿನ್ ಮಾಡಿ ಬಂದಿದ್ದೀರ್ರಿ ಆ ಸ್ವಲ್ಪ ತೆಕೊಳ್ಳಿ ಪ್ಲೀಸ್ ನಮಗೋಸ್ಕರ ಅಂತ ಬೇಡ ಅಂತ ಹೇಳ್ತಾನೆ ಅಷ್ಟು ಮಾಡಿ ಕೊಡುವಂತದ್ದು ನಿರ್ದುಃಖ ಆನಂದಮಯ ಸುಖಮಯ ನಿರ್ದುಃಖನಾದವ ಸುಖ ದುಃಖ ಕಿಂಚಿತ್ತೂ ಇಲ್ಲ ಸುಖ ಪೂರ್ಣನಾಗಿರ್ತಕ್ಕಂಥವ ನೀನು ಆದ್ರಿಂದ ನಿನ್ನ ಅದ್ಭುತವಾದಂತಹ ಸಾಮರ್ಥ್ಯ ಅಂತ ಅದನ್ನು ಆಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ ಆಮಂದ ಗುಣಸಾರೋಪಿ ಮಂದಹಾಸ ವೀಕ್ಷಿತ ನಿತ್ಯರಾಂದ್ರಹ ನೌಮಿತು ಅಮಂದಗುಣ ಪೂರ್ಣವಾದ ಗುಣವುಳ್ಳವ ಅದು ಶಬ್ದವೇ ಸಾಕಾಗಿಲ್ಲ ಆಚಾರ್ಯರಿಗೆ ಅಮಂದ ಗುಣಸಾರೋಪಿ ಗುಣಗಳ ಸಾರ ಗುಣಮಯ ಗುಣಗಳ ಸಾರ ಯಾವುದು ಸುಖ ಅಮಂದ ಗುಣಸಾರೋಪಿ ಆನಂದ ಸಾಂದ್ರನಾದವ ಆದ್ರೂ ಇಂದಿರ ನಿತ್ಯಂ ವೀಕ್ಷಿತ ಲಕ್ಷ್ಮೀದೇವಿಯರು ನಿತ್ಯ ಲಕ್ಷ್ಮಿಯನ್ನು ನೋಡ್ತಾ ಇದ್ರಂತೆ ಇದರಿಂದ ಯಾರಿಗೆ ಲಾಭ ಲಕ್ಷ್ಮೀದೇವಿ ನೋಡುವುದಂದ್ರೆ ತನ್ನಲ್ಲಿ ಏನಿದೆ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು ಇದರಿಂದ ಯಾರಿಗೆ ಲಾಭ ಅದನ್ನು ಆಚಾರ್ಯರು ಹೇಳಿದ್ರು ಅವರೇ ಹೇಳಲಿಕ್ಕೆ ಸಮರ್ಥ ಇನ್ನೊಬ್ಬರು ಈ ಶಬ್ದ ಬರಲಿಕ್ಕೆ ಸಾಧ್ಯ ಇಲ್ಲ ಆಮಂದ ಗುಣಸಾರೋಪಿ ಆ ಅಂದಸಾಂದ್ರೋಪಿ ರಮಯ ವೀಕ್ಷಿತ ಲಕ್ಷ್ಮೀ ದೇವಿಯರು ನೋಡಿದಾಗ ಭಗವಂತನಕ್ಕೆ ರೆಸ್ಪಾನ್ಸ್ ಮಾಡಿದಂತೆ ಯಾಕೆ ಮಾಡಿದ ಅಂತಂದ್ರೆ ಒಬ್ಬರು ನಮ್ಮನ್ನು ನೋಡಿದ್ರೆ ನಮಗೆ ಬೇಕಾಗಿಲ್ಲ ಅವರು ನೋಡಿದ್ರಲ್ಲ ಅವರಿಗೆ ಬೇಜಾರಾಗಬಾರದಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ವಾ ಹಾಗೆ ಭಗವಂತ ಮಾಡಿದಂತೆ ಅಮಂದ ಗುಣಸಾರೋಪಿ ಸುಖ ಸುಖಪೂರ್ಣನ ಆದರೂ ಕೂಡ ಲಕ್ಷ್ಮಿಯ ಆ ವೀಕ್ಷಣವನ್ನು ಭಗವಂತ ಗಮನಿಸಿದ ಅದಕ್ಕೆ ಭಗವಂತ ಪ್ರತಿಕ್ರಿಯಿಸಿದ ಅಂತ ಆಚಾರ್ಯರು ಹೇಳುತ್ತಾರೆ ಇದನ್ನು ಇನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ದಾಸರ ಹೇಳಿದ್ರು ನಿರ್ದುಕ್ಕ ಸುಖಮಯ ನೀನ್ ನಿರ್ದುಃಖನಾದವ ಸುಖ ಪರಿಣನಾದವ ನೈವೇದ್ಯ ಸಮರ್ಪಣೆಯಲ್ಲಿ ಅನುಸಂಧಾನ ಮಾಡಲೇಬೇಕಾಗಿರ್ತಕ್ಕಂತ ಚಿಂತನೆ ಇದು ನಿರ್ದುಃಖನಾದವ ಸುಖ ಪೂರ್ಣನಾದವ ನೀನು ಸುಖ ಪೂರ್ಣ ನೀನ್ ಊಟ ಮಾಡದಿದ್ರು ಏನಾಗುವುದಿಲ್ಲ ಊಟ ಮಾಡುವಾಗ ಹಾಲು ಕೊಡದಿದ್ರು ಏನಾಗುವುದಿಲ್ಲ ನಮ್ಮಲ್ಲಿದೆ ಒಂದು ನೈವೇದ್ಯ ಕಡಿಮೆ ಆದ್ರೆ ಗಲಾಟೆನೇ ಗಲಾಟೆ ಯಾರಿಗೆ ನಮಗೆ ದುಃಖ ದೇವರಿಗೆ ದುಃಖ ಅಲ್ಲ ನಿರ್ದುಕ್ಕ ಸುಖಮಯ ಅಂತ ನಾವು ದೇವರನ್ನು ಚಿಂತನೆ ಮಾಡಬೇಕು ಕಾಯ್ದ ಪಾರ್ಥನ ಸೂತನೆಂದೆನಿಸಿ ಪಾರ್ಥನ ಸೂತನೆಂದೆನಿಸಿ ಕಾಯ್ದ ಅವನು ಕಾಯ್ದಂತೆ ಭಗವಂತ ರಕ್ಷಣೆ ಮಾಡಿದ ಸೂತನೆಂದೆನಿಸಿ ಪಾರ್ಥನ ಕಾಯ್ದು ನೋಡಿ ಈ ಕಾಯುವರೆಗೆ ದೊಡ್ಡ ಸಮಸ್ಯೆ ನೋಡಿ ಹೇಗೆ ಕಾಯ್ಬೇಕು ದೇವರು ಕಾಯ್ತಾ ಇರ್ತಾನೆ ಸೂತನೆಂಜೆನಿಸಿ ಕಾಯ್ದ ಅನ್ನುವಂಥ ಅವನನ್ನು ಸೂತ ಅಂತ ಮಾಡಿತ್ತು ಗಾಡಿ ಓಡಿಸುವವ ಅನ್ನು ನಮ್ಮ ಭಾಷೆಯಲ್ಲಿ ಡ್ರೈವರ್ ಅಂತ ಡ್ರೈವರ್ ಅಂತ ಮಾಡಿ ಅವನನ್ನು ಕಾದದ್ದು ಯಾರು ಭಗವಂತನೇ ಕಾದದ್ದು ನಿಜವಾಗಿ ಡ್ರೈವರನ್ನು ಓನರ್ ಕಾಯಿದ್ರು ತಿರ್ಗಮೃಗ ಡ್ರೈವರೇ ಭಗ ಓನರನ್ನು ಕಾದದ್ದು ಅಲ್ಲ ಡ್ರೈವರೇ ತನ್ನ ರಥದಲ್ಲಿ ಕೂತವನನ್ನು ಕಾಯ್ದದ್ದು ಪಾರ್ಥನ ಕಾಯ್ದ ಿದರೆ ಪಾರ್ಥ ಅಪಾರ್ಥ ಆಗ್ತಿದ್ದ ಅವನಿಗೆ ಅಪಾರ್ಥ ಬರಬಾರದು ಅವನು ಪಾರ್ಥನಾಗಿ ಉಳಿಯಬೇಕು ಅದನ್ನು ಭಗವಂತ ಕಾಯ್ದ ಹೇಗೆಂದ್ರೆ ಸೂತನೆಂದೆನಿಸಿ ಅವನು ಸೂತನಾಗಿ ಭಗವಂತ ಅವನನ್ನು ಕಾಯ್ದ ಅದನ್ನು ರಕ್ಷಣೆ ಮಾಡಿದ ಅಂತ ದಾಸರು ಈ ನುಡಿಯಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ನಾವಿನ್ನ ಅನುಸಂಧಾನ ಮಾಡಬೇಕು ಆ ಮುಖವನ್ನು ಬಹಳ ಸೊಗಸಾಗಿ ವಿವರಣೆ ಮಾಡಿದ್ದಾರೆ ದ್ವಾದಶ ಸ್ತೋತ್ರ ಒಂದು ಕಲೆಯಲ್ಲಿ ಒಂದು ಕಲೆಯಲ್ಲಿ ದಾಸರ ನೈವೇದ್ಯ ಪ್ರಕರಣ ಸಂಧಿ ಅದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಇನ್ನಷ್ಟು ಮುಖ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಒಂದು ಕಡೆ ನೈವೇದ್ಯ ಎಂಬ ಶಬ್ದಕ್ಕೆ ಅರ್ಥ ಅದಲ್ಲ ನೈವೇದ್ಯ ಅಂದ್ರೆ ನಿವೇದನೀಯವಾದದ್ದು ನೈವೇದ್ಯ ಭಗವಂತನ ಮುಂದೆ ನಿವೇದಿಸಿಕೊಳ್ಬೇಕಾಗಿರತಕ್ಕಂತಹ ಸಂಗತಿ ಅದು ನೈವೇದ್ಯ ಏನು ನಿವೇದನೀಯ ಮನಸ್ಸಿಗೆ ವೇದನೀಯ ಮನಸ್ಸಿಗೆ ನಿವೇದನೀಯ ಮನಸ್ಸನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕಾದ್ರು